ಮಂಗ ಸ್ಥಾಪಕ ಧರ್ಮಸ್ವಧರ್ಮಸ್ವೂ ಅತಾರರಿಷಾ ರಮಕೃಷ್ಣ ವಸುರೇ ವಂ ದೇರತನು ಹಿಮ ಜಯ ಜಗತಿ ಮಾಧವಸ್ತೆ ವಚನ ರಚನೇಕೇವಂಚಮಿ ಯಾತೋ ಯತ್ೃಪಾಧ್ರ ಸಕಲಕುಶಲ ಪಾತ್ರ ಬ್ರಹ್ಮಪುತ್ರ सत्संगद बे चिंत नहत्संगू दुर्लभ अगम्यो अमोघ इतना ಇವರನ್ನ ಅರ್ಥ ಮಾಡ್ಕೊಳ್ಳುವುದು ಕಷ್ಟವಾದರೆ ಅಂತವರ ಸಂಗ ನಮಗೆ ಹೇಗೆ ಸಿಗುತ್ತದೆ ಹೇಗೆ ನಾವು ಭಕ್ತಿ ಮಾರ್ಗದಲ್ಲಿ ಮುನ್ನಡೆಯಬಹುದು ಹಾಗಾದರೆ ಅಂದರೆ ನಾರದ್ರೆ ಅದಕ್ಕೆ ಒಂದು ಉಪಾಯವನ್ನು ತಿಳಿಸ್ತಾ ಇದ್ದಾರೆ ಲಭ್ಯತೆ ತತ್ ಕೃಪಯ ಲಭ್ಯತೆ ಅಪಿ ತತ್ ಕೃಪಯ ಲಭಿಸುತ್ತದೆ ಹೇಗೆ ಅಂದರೆ ತತ್ಕೃಪ ಏನು ತತ್ ಅಂದ್ರೆ ಇಲ್ಲಿ ಭಗವಂತ ಭಗವಂತನ ಕೃಪೆಯಿಂದ ಸಿಕ್ಕಿಯೇ ಸಿಕ್ಕುತ್ತದೆ ಏನು ಮಹತ್ ಸತ್ಸಂಗ ಸಿಕ್ಕಿಯೇ ಸಿಕ್ಕುತ್ತದೆ ಅಂತ ಅದನ್ನು ಕೊನೆಯಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾ ಇದ್ದಾರೆ ಮುಂದಿನ ಸೂತ್ರ ಅಲ್ಲ ಮುಂದಿನ ಸೂತ್ರದಲ್ಲಿ ಅದನ್ನ ಹೇಳ್ತಾರೆ ಅದನ್ನು ಹೇಳ್ತೇನೆ ಅಂದ್ರೆ ಸ್ವಾರಥ್ಯ ಏನು ಅಂತ ಈಗ ಹಿಂದಿನ ಸೂತ್ರದಲ್ಲಿ ಏನ್ ಹೇಳಿದ್ರು ಅಂತ ಹೇಳಿದ್ರೆ ಮುಖ್ಯತಸ್ತು ಮಹತ್ಕೃಪಯಾ ಏವಾ ಭಗವತ್ ಕೃಪಾ ಲೇಷಾದ್ವಾ ಅಂತ ಹೇಳಿದ್ರು ಭಗವಂತನ ಕೃಪೆಯ ಲೇಷ ಅಂತ ಹೇಳಿದ್ರೆ ಮಹತ್ ಸಂಗ ಅಂತ ಅಲ್ಲೇ ಒಂದು ಸೂಚನೆಯನ್ನು ಕೊಟ್ಟಿದ್ದಾರೆ ಹಿಂಟನ್ನು ಕೊಟ್ಟಿದ್ದಾರೆ ಆ ಹಿಂಟನ್ನೇ ಇಲ್ಲಿ ಹೇಳ್ತಾ ಇದ್ದಾರೆ ಏನದು ಅಂದರೆ ಭಗವಂತನ ಕೃಪೆ ಇದ್ರೆ ನಮಗೆ ಹೇಗೋ ಯೋಗ್ಯತೆ ಇರಲಿ ಯೋಗ್ಯತೆ ಇಲ್ಲದೇ ಇರಲಿ ಇದು ಸ್ವಾರಸ್ಯ ಇದು ಯೋಗ್ಯತೆ ಇರಲಿ ಆ ಮನುಷ್ಯನಿಗೆ ಯೋಗ್ಯತೆ ಇಲ್ಲದೇ ಇರಲಿ ಸಿಕ್ಕಬಿದೆ ಯಾಕೆ ಯಾಕೆ ಹಾಗೆ ಹೇಳ್ತಾ ಇದ್ದೀನಿ ಅಂತ ಹೇಳಿದ್ರೆ ಕೃಪೆ ಅನ್ನೋದಕ್ಕೆ ಆ ಯಾವ ಒಂದು ಸೋರ್ಸ್ ಅಥವಾ ಯಾವ ಒಂದು ಮೂಲದಿಂದ ಸೆಲೆಯಿಂದ ಬರ್ತದೋ ಅಲ್ಲಿ ಯಾವ ಕಂಡೀಷನ್ ಇಲ್ಲ ಕೃಪೆಗೆ ಯಾವ ಕಂಡೀಷನ್ ಇಲ್ಲ ಯಾವ ಮೂಲದಿಂದ ಬರ್ತದೋ ಆ ಮೂಲಕ್ಕೆ ಯಾವ ಕಂಡೀಷನ್ ಇಲ್ಲ ಸೂರ್ಯನ ಕಿರಣಗಳಿಗೆ ಯಾವ ಕಂಡೀಷನ್ನು ಇಲ್ಲ ಇದು ಸ್ವಚ್ಛವಾದ ಗಂಗಾ ನದಿಯ ನೀರು ಇದರ ಮೇಲೆ ಮಾತ್ರ ಬೀಳಬೇಕು ಇದು ಚರಂಡಿ ನೀರು ಇದರ ಮೇಲೆ ಬೀಳಬಾರದು ಅಂತಿಲ್ಲ ಅದರ ಸ್ವಭಾವ ಏನು ಎಲ್ಲ ಕಡೆ ಕಿರಣವನ್ನು ಹೊರ ಹೀಗಾಗಿ ಲಭ್ಯತೇಪಿ ತತ್ಕೃಯಾ ಇವ ಸಿಕ್ಕಿಬಿಡ್ತದೆ ನೀವು ಪರ್ಮಿಟೇಶನ್ ಕಾಂಬಿನೇಷನ್ ಮಾಡ್ತಾ ಮಾಡ್ತಾ ಮಾಡ್ತಾ ಇದ್ರೆ ಈಗಲೋ ಇನ್ಯಾವಲೋ ಸಿಕ್ಕೇ ಸಿಗ್ತದೆ ಅದನ್ನ ಸುಂದರ ಕಾಂಡದಲ್ಲಿ ತುಳಸಿರಾಮಾಯಣದ ಸುಂದರ ಕಾಂಡದಲ್ಲಿ ವಿಭೀಷಣ ಯಾವಾಗ ಹನುಮಂತ ಒಬ್ಬ ವೃದ್ಧ ಬ್ರಹ್ಮಚಾರಿಯ ವೇಷವನ್ನು ಧರಿಸಿ ವಿಭೀಷಣನ ಅರಮನೆಗೆ ಬರ್ತಾನೋ ಅವನೊಂದು ಅರಮನೆ ಇರುತ್ತೆ ಅದು ಹುಟ್ಟೋಗಿರೋದಿಲ್ಲ ಹನುಮಂತ ಹುಡ್ಕೊಂಡು ಹುಡ್ಕೊಂಡು ಬರ್ತಾನೆ ಇದರ ವಿಸ್ಮಯವನ್ನ ನೋಡ್ಲಿಕ್ಕೆ ಆಗ ವಿಭೀಷಣ ರಾಮನಾಮವನ್ನು ಉಚ್ಚಾರಣೆ ಮಾಡ್ತಾ ಇರ್ತಾನೆ ಇವನ್ ಬರುವ ಸಮಯಕ್ಕೆ ಯಾವಾಗವನು ಬರ್ತಾನೋ ಯಾರು ಅಂತ ಹೇಳಿ ಅವನಿಗೆ ಒಂದು ಸಂಶಯ ತಕ್ಷಣ ಇವನು ಎದ್ದು ನಿಲ್ತಾನೆ ಇವನು ಗೊತ್ತಾಗತ್ತೆ ಅವನ ರಾಮನ ಭಕ್ತ ಅಂತ ಅವನು ಕೇಳ್ತಾನೆ ಏನು ಅಂತ ಇವನು ಕೇಳ್ತಾನೆ ರಾಮನ ಬಗ್ಗೆ ನೀನು ಚಿಂತನೆ ಮಾಡ್ತಾ ಅಂತ ಇಬ್ಬರಿಗೂ ಆನಂದ ಉಂಟಾಗುತ್ತೆ ಅದು ಯಾಕೆಂದ್ರೆ ಸಮನಸ್ಕರು ಇಬ್ರು ಸಮನಸ್ಕರು ಇಬ್ರು ವಿರುದ್ಧ ಮನಸ್ಸರಲ್ಲ ವೈಮನಸ್ಸಿರಲ್ಲ ಅದು ಸ ಮನಸ್ಕರು ಒಂದೇ ಮನಸ್ಸು ಇಬ್ರು ಎರಡು ಆ ಎರಡು ಮನಸ್ಸಿನ ಅಧಿಕರಣ ಆಧಾರ ರಾಮನಲ್ಲೇ ಇದೆ ಎರಡು ಮನಸ್ಸಿನ ಆಧಾರ ಅಂತಕ್ಕಂಥದ್ದು ರಾಮನ ಪಾದ ಪದ್ಮಗಳಲ್ಲೇ ಇದೆ ವಿಭೀಷಣದ ಮನಸ್ಸು ಇರುವಂತಹ ಜಾಗ ಯಾವುದು ಅಂದರೆ ರಾಮನ ಪಾದ ಪದ್ಮ ರ ಹನುಮಂತನ ಮನಸ್ಸು ಇರುವಂತಹ ಜಾಗ ಯಾವುದು ಅಂದರೆ ರಾಮನ ಪಾದ ಪದ್ಮ ಇಬ್ರು ಎಲ್ಲಿದ್ದಾರೆ ಅಜಗಜಾಂತರ ವ್ಯತ್ಯಾಸ ಒಬ್ಬ ರಾಮನ ಶಿಷ್ಯ ರಾಮನ ಬಂಟ ಇನ್ನೊಬ್ಬ ರಾಮನ ವೈರಿಯ ತಮ್ಮ ವ್ಯತ್ಯಾಸ ವ್ಯತ್ಯಾಸ ಬಹಳ ವ್ಯತ್ಯಾಸ ಆದರೆ ಅಲ್ಲಿ ಸ್ವಾರಸ್ಯ ಏನು ಅಂದರೆ ಮನಸ್ಸು ಒಂದೇ ಕಡೆ ಇರುತ್ತೆ ಎಲ್ಲೇ ಇರ್ಬೋದು ಮನುಷ್ಯ ಎಂತಹ ಪರಿಸ್ಥಿತಿಯಲ್ಲೇ ಇರ್ಬೋದು ಅವನ ಮನಸ್ಸು ಭಗವಂತನ ಪಾದಪದ್ಮಗಳಲ್ಲಿ ಒಮ್ಮೆ ಸ್ಪರ್ಶವಾದರೆ ಸಾಕು ಅಲ್ಲಿ ಅವನನ್ನ ಆ ಒಂದು ಹಂತದಿಂದ ಮೇಲಕ್ಕೆತ್ತಲಿಕ್ಕೆ ಅವನಿಗೆ ಹೇಗಾದರೂ ಮಾಡಿ ಸಹಾಯ ಗುರುವಿನ ರೂಪದಲ್ಲಿ ಸಹಾಯ ಬರೆಯಬಹುದು ಅದನ್ನೇ ಇಲ್ಲಿ ವಿಭೀಷಣ ಚೆನ್ನಾಗಿ ಹೇಳ್ತಾ ಇದ್ದಾನೆ ಹನುಮಂತನಿಗೆ ಅದು ಮೋಹಿ ಭಾ ಭರೋಸ ಹನುಮಂತ ಬೀನು ಹರಿಕೃಪ ಮಿಲಹಿ ನಹಿ ಸಂತ ಎಲ್ಲವೋ ಹನುಮಂತ ಈಗ ನನಗೆ ಒಂದು ಮಾತು ಖಚಿತವಾಗಿದೆ ಗ್ಯಾರಂಟಿಯಾಗಿದೆ ಯಾವ ಮಾತು ಅಂತ ಹೇಳಿದ್ರೆ ಹರಿಕೃಪ ಭಗವಂತನ ಕೃಪೆ ಇಲ್ಲದೆ ಹೋದರೆ ನಿನ್ನಂತಹ ಸಂತನ ಸಹವಾಸ ನನಗೆ ಸಿಗ್ತಾ ಇರಲಿಲ್ಲ ಅಲ್ಲಿ ರಾಮನ ಕೃಪೆ ಹನುಮಂತನ ಮೇಲೆ ಇತ್ತು ರಾಮ ಹನುಮಂತನನ್ನ ಆರಿಸ ಏನಕ್ಕೆ ಹೋಗು ಸೀತೆಯಲ್ಲಿದ್ದಾಗ ಹುಡ್ಕೊಂಡು ಬಾ ಲಂಕೆಯಲ್ಲಿದ್ದರೆ ಹುಡ್ಕೊಂಡು ಬಾ ಎಲ್ಲಿದ್ದಾರೆ ಅಂತ ನಮ್ಮ ದೃಷ್ಟಿಯಲ್ಲಿ ನಮ್ಗೆ ಯಾವಾಗಲೂ ಮನಸ್ಸು ಈ ರೀತಿ ತಾನೆ ಅದು ಹೀಗೆ ಚಿಂತನೆ ಮಾಡೋದೇ ಇಲ್ಲ ಬ್ರಾಡ್ ಥಿಂಕಿಂಗ್ ಅನ್ನೋದು ಇದೇ ಇಲ್ಲ ಯಾವಾಗಲೂ ಹೀಗೇನೆ ನಾವು ತಿಳ್ಕೊಳೋದೇನು ಒಬ್ಬ ಗಂಡಸು ಅಲ್ಲೊಬ್ಳ ಅವನ ಹೆಂಡತಿ ಇದೇ ಹೆಂಗ್ಸು ಹೀ ಇದಕ್ಕೋಸ್ಕರ ಆ ಹೆಂಡತಿನ ಹುಡ್ಕೊಂಬರಕ್ಕೆ ಒಂದು ಕೋತಿನ ಕಳಿಸಿದ ಅಂತ ಯಾಕಂದ್ರೆ ನಾ ನಮ್ಮ ಒಂದು ಆಲೋಚನೆಯ ದಾಟಿ ಇತ್ತೇನೆ ನಾವು ಸಂಸಾರದಲ್ಲಿ ಆಲೋಚನೆ ಏನ್ ಮಾಡ್ತೇವಿಯೋ ಅದನ್ನು ಭಗವಂತನ ಮೇಲೆ ಆರೋಪಿಸುತ್ತೇವೆ ಆದ್ರೆ ಭಗವಂತ ಯಾವಾಗ ಅವತರಿಸುತ್ತಾನೋ ಅವನ ಅವತಾರ ಕಾರ್ಯಕ್ಕೆ ಯಾವಾಗ ಬರ್ತಾನೋ ಆಗ ಒಂದೇ ಉದ್ದೇಶವಿರುವುದಿಲ್ಲ ಅವನ ಅವತಾರವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ಸಾವಿರಗಡೆ ವರ್ಷ ಬೇಕದೆ ಅದನ್ನ ಅವನ ಸಮಯದಲ್ಲಿ ಅರ್ಥಕೊಳ್ಳಿಕ್ಕಾಗುವುದಿಲ್ಲ ಅವನ ಸಮಯದಲ್ಲಿ ಅರ್ಥಕೊಳ್ಳಿಕ್ಕಾಗುವುದಿಲ್ಲ ಭಗವಂತನ ಉದ್ದೇಶವೇನು ಅವನ ಅವತಾರದ ಉದ್ದೇಶವೇನು ಯಾಕೆಂದ್ರೆ ಅಷ್ಟು ಅವನು ಅವನ ದೃಷ್ಟಿ ಅದೇ ರೀತಿ ಇರ್ತದೆ ಅವನು ಒಂದ್ಸಲಿ ಬಂತ ಅಂದ್ರೆ ಒಂದೊಂದು ಯುಗ ಅಷ್ಟು ಏಳಿಗೆ ಆ ಧರ್ಮವನ್ನು ಸ್ಥಾಪಿಸಿ ಹೋಗಬೇಕು ಅವನು ಆ ಸ್ಥಾಪಿಸಿ ಹೋಗ್ಬೇಕಾದ್ರೆ ಯಾವ ಯಾವ ಒಂದು ಆಯಾಮದಿಂದ ಆಲೋಚನೆ ಮಾಡಿಕೊಂಡು ಆಯಾ ಧರ್ಮವನ್ನು ಸ್ಥಾಪನೆ ಮಾಡಬೇಕು ಅದೆಲ್ಲವನ್ನು ಅವನು ಮಾಡಿರ್ತಾನೆ ಅದನ್ನೇ ಇಲ್ಲಿ ರಾಮ ಮಾಡಿ ರಾಕ್ಷಸ ಕುಲಕ್ಕೂ ಒಂದು ಸಂಕುಲವನ್ನು ಇಲ್ಲಿ ಬೆರೆಸ್ತಾ ಇದ್ದಾನೆ ಹನುಮಂತನನ್ನ ವಿಭೀಷಣರಿಗೆ ಪರಿಚಯ ಮಾಡಿ ಇಬ್ರು ಭಕ್ತರು ಒಟ್ಟಾಗಿ ಅಲ್ಲಿಂದ ಕೇವಲ ಅವನ ಉದ್ದೇಶ ರಾವಣನು ಕೊಲ್ಲುವುದು ಮಾತ್ರ ಅಲ್ಲ ಅವನು ಅಲ್ಲೇ ಇದ್ಕೊಂಡೇ ಕೊಂದು ಬಿಡ್ತಿದ್ದ ಎಲ್ಲಿ ವೈಕುಂಠದಿಂದಲೇ ಸಾಕಿತ್ತು ಇಲ್ಲಿ ಯಾಕೆ ಬರಬೇಕಾಗಿತ್ತು ಸರ್ವಶಕ್ತ ಅಲ್ಲೂ ಆದರೆ ಉದ್ದೇಶ ಬೇರೆ ಇದೆ ಒಂದು ಲೀಲೆಯ ಉದ್ದೇಶ ಬೇರೆ ಇದೆ ಹಲವಾರು ಆಯಾಮಗಳಿಂದ ಅದನ್ನ ಆದೃಷ್ಟಿ ಮಾಡಬೇಕಾಗುತ್ತೆ ಇಲ್ಲಿ ಭಕ್ತರಿಗೆ ಒಂದು ಮಾರ್ಗದರ್ಶನವನ್ನು ನಿದರ್ಶನವನ್ನು ಕೊಡ್ತಾ ಇದ್ದಾನೆ ರಾಮ ನೋಡಿ ನನ್ನ ಕೃಪೆ ಇದ್ರೆ ಭಗವಂತನ ಕೃಪೆ ಇದ್ರೆ ಆ ಭಕ್ತ ಎಲ್ಲಿದ್ರೂ ಕೂಡ ನಾನು ಕಳಿಸ್ತೇನೆ ಯಾರಾದರೂ ಇಲ್ಲಿಯವರೆಗಲ್ಲೂ ಹೋಗ್ಲಿಕ್ಕೆ ಸಾಧ್ಯವಾಗಿತ್ತೇನೋ ಆ ಲಂಕೆಯ ಒಳಗೆ ಪ್ರವೇಶ ಮಾಡಲಿಕ್ಕೆ ಸಾಧ್ಯವಾಗಿತ್ತೇನು ಅಂತಹ ಅಭೇದ್ಯವಾದಂತಹ ಕೋಟೆ ಅದು ಅಭೇದ್ಯ ಯಾರು ಹೋಗ್ಲಿಕ್ಕೆ ಸಾಧ್ಯವಾಗಿತ್ತು ಅದರಲ್ಲಿ ಆ ಹನುಮಂತ ಹೋದನಲ್ಲ ಹೋಗಿ ಆ ರಾಮನ ಒಂದು ಸುದ್ದಿಯನ್ನು ಅಲ್ಲಿ ಕೊಟ್ಟನಲ್ಲ ಬಿತ್ತಿದ್ನಲ್ಲ ಅದರಿಂದ ಎರಡು ಕೆಲಸ ಆಯಿತು ಒಂದು ಶತ್ರು ಪಾಳೆಯದಲ್ಲಿ ಭಯ ಹುಟ್ಟಿದ್ವು ಶತ್ರು ಪಾಳೆಯದಲ್ಲಿ ಇರ್ತಕ್ಕಂತಹ ಭಕ್ತರಲ್ಲಿ ಪ್ರೀತಿ ಜಾಗೃತವಾಯಿತು ಒಂದೇ ಬೀಜ ಬಿತ್ತಿದ್ದೀನಿ ಅದರಿಂದ ಎರಡು ಕೆಲಸವಾಯಿತು ಯಾವಾಗ ಈ ಬೀಜವನ್ನು ಬಿತ್ತುತ್ತೇವೆಯೋ ಅದರಲ್ಲೂ ಎರಡು ಕೆಲಸ ಆಗುತ್ತೆ ಒಂದು ಆ ಮಣ್ಣು ಆ ಬೀಜಕ್ಕೆ ಅವಕಾಶ ಕೊಡಲಿಕ್ಕೆ ತೆಳ್ಳವಾಗುತ್ತೆ ಸಾಯಿಲ್ ಸ್ಟ್ರಕ್ಚರ್ ಅದು ಸಡಿಲವಾದ ಹಾಗೆಯೇ ಅದು ಅಂಕುರೂ ಓಡಿಯುತ್ತೆ ಬೀಜದಿಂದ ಫಲ ನೀಡುತ್ತೆ ಬೀಜಕ್ಕೋಸ್ಕರ ಆ ಬೀಜ ಬಂದಿದೆ ಅಂತ ಹೇಳಿ ಆ ಇಡೀ ಭೂಮಿ ತನ್ನ ತಯಾರಿಯನ್ನು ಮಾಡಿಕೊಡುತ್ತೆ ಸೃಷ್ಟಿಯ ನಿಯಮ ಹಾಗೆ ಇಲ್ಲಿಯೂ ಕೂಡ ಲಂಕೆಗೆ ಹನುಮಂತನ ರೂಪದಲ್ಲಿ ಆ ಸಂತ ಬಂದ ಯಾರಿಗೆ ಸಂತ ವಿಭೀಷಣನಿಗೆ ಮಾತ್ರ ಸಂತ ಒಂದೇ ವ್ಯಕ್ತಿ ಎರಡು ರೂಪ ರಾವಣನಿಗೆ ಯಮ ಅಥವಾ ಲಂಕೆಗೆ ಯಮ ಸುಟ್ಟ ಇಲ್ಲಿ ವಿಭೀಷಣ ಅಂತ ಹೇಳ್ತಾ ಇದ್ದಾನೆ ಆ ರಾಮನ ಕೃಪೆಯಿಲ್ಲದೆ ಹೋಗಿದಿದ್ರೆ ನೀನು ನನಗೆ ಸಿಗ್ತಾ ಇರಲಿಲ್ಲ ಇವರು ಆ ಎಷ್ಟು ದುರ್ಲಭ ಹೇಗೆ ನನಗೆ ಸಿಕ್ಕಿದೆ ಅನ್ನೋದು ನನಗೆ ಹೇಳ್ತಾ ಇದ್ದಾನೆ ಜವ ರಘು ವೀರ ಕಿನ್ನ ಯಾವಾಗ ಆ ರಘುವೀರ ರಾಮ ಅನುಗ್ರಹವನ್ನ ಮಾಡ್ತಾನೆಯೋ ತೌ ತುಮ ಮೋಹಿ ದರಸು ಹಟಿದೀನ ಆಗ ಏನ್ಮಾಡ್ತಾನವನು ಅವನು ಯಾವಾಗ ಹೇಳ್ತಾನೋ ಅವನ ಭಕ್ತರಿಗೆ ನೋಡಿ ತಂತ್ರ ಹೇಳ್ತಾನೆ ಅವನ ಅಂಶವಾದಂತ ತಂತ್ರಿಗೆ ಹೇಳ್ತಾನೆ ನೋಡು ಅಲ್ಲೊಬ್ಬ ಭಕ್ತಾ ಇದ್ದಾನೆ ಅವನನ್ನು ಕರೀತಾ ಇದ್ದಾನೆ ಈಗ ಅವನು ಕರೆಯೋದಕ್ಕಿಂತ ಮುಂಚೆ ಒಂದು ಪ್ರಾಥಮಿಕ ಶುದ್ಧಿ ನಡಿಬೇಕು ಅದಕ್ಕೆ ನೀನು ಹೋಗಬೇಕು ಅವನು ಈ ಸಂತ ಕರೆದಿಲ್ಲ ಯಾರು ಆ ಭಕ್ತ ಆದರೆ ಆ ಭಗವಂತನ ಆದೇಶದ ಮೇರೆಗೆ ಈ ಸಾಧು ಅಥವಾ ಈ ಸಂತ ಈ ಭಗವದ್ ಭಕ್ತ ಹಠಿ ಕೀರ್ಣ ಮಾಡಿ ಹೋಗ್ತಾನ ಅವನು ಕರೀದೇ ಹೋಗರು ಹೋಗ್ತಾನೆ ಬಲವಂತದಿಂದ ಹೋಗ್ತಾನೆ ಅವನಿಗೆ ಬೇಡವೋ ಬೇಕೋ ಇವನು ಹೋಗ್ತಾನೆ ಇದು ಸ್ವಾರ್ಥ ಇದೇ ತುಳಸಿದಾಸರು ಯಾವಾಗ ಪ್ರಥಮವಾಗಿ ಅವರ ಪ್ರಥಮ ಗುರು ಯಾರು ಅವರ ಪತ್ನಿ ಯಾವಾಗ ಮನೆಯಿಂದ ಹೊರಗೆ ತಳ್ಳಿಬಿಟ್ಲೋ ಇವರು ಸಂತ ಜೀವನವನ್ನು ಅರಿಸುತ್ತಾ ಅರಿಸುತ್ತಾ ಒಂದೇ ಒಂದು ಜೋಳಿಗೆಯನ್ನು ಹಾಕ್ಕೊಂಡು ನದಿ ತೀರದಲ್ಲಿಕೊಂಡು ಭಗವಂತನ ನಾಮಸ್ಮರಣೆಯನ್ನು ಮಾಡ್ತಾ ಇರುವಂತಹ ಸಮಯದಲ್ಲಿ ಸಂಧ್ಯಾ ವಂದನೆ ಮಾಡುವಂತಹ ಸಮಯ ಸಂಧ್ಯಾವನೆ ಮಾಡಿದ ಮೇಲೆ ಅವರು ಎಲ್ಲಿ ಉಳ್ಕೊಂಡಿದ್ರೋ ಆ ಒಂದು ಕುಟೀರ ಆ ಕುಟೀರದ ಹೊರಗಡೆ ಒಂದು ಮರ ಬೇವಿನ ಮರ ಪ್ರತಿನಿತ್ಯ ಆ ಬೇವಿನ ಮರಕ್ಕೆ ಇವರು ಸಂಧ್ಯಾ ವಂದನೆ ನೀರನ್ನು ಹಾಕ್ತಾ ಹೇಗಿರ್ಬೇಕಾದ್ರೆ ಒಂದು ದಿವಸ ತಕ್ಷಣ ಅವರು ಎದುರುಗಡೆ ಒಂದು ಪ್ರೇತ ಪ್ರತ್ಯಕ್ಷ ಆಯಿತು ಇವ್ರಿಗೆ ಆಶ್ಚರ್ಯವಾಯಿತು ಏನಿದು ಜೀವಿ ಅಂತ ಹಾಗಾದ್ರೂ ಇಷ್ಟು ದಿವಸ ನೀನು ನನಗೆ ಹಸಿವಿನಿಂದ ಬಳಸುತ್ತಿರುವಂತ ನನಗೆ ಯಾರೂ ಕೂಡ ನೀರನ್ನು ಇಟ್ಟಿರಲಿಲ್ಲ ಆಹಾರವನ್ನು ಕೊಟ್ಟಿರಲಿಲ್ಲ ನೀನು ನನಗೆ ಇಷ್ಟು ದಿವಸ ನೀರನ್ನು ಎರೆದು ನನ್ನ ಹಸಿವಿಯನ್ನ ನನ್ನ ಬಾಯಾರಿಕೆಯನ್ನ ನೀಗಿಸಿದ್ಯಾ ನಾನು ನಿನಗೇನಾದರೂ ಒಂದು ಪ್ರತ್ಯುಪಕವಾರ ಪ್ರತ್ಯುಪಕವಾರವಾಗಿ ಏನೋ ಒಂದು ಮಾಡಬೇಕು ಏನು ಮಾಡಲಿ ಹೇಳ್ಬೇಕು ಏನೋ ಒಂದು ಮಾಡಲೇಬೇಕು ತಕ್ಷಣ ಇವರಿಗೆ ಜ್ಞಾಪಕ ಆಗಿದ್ದೇನೋ ನನಗೆ ರಾಮನ ದರ್ಶನ ಮಾಡಿಸ್ಕೊಡ್ ಸರ್ ಬೇರೆಯವರಾಗಿದ್ರು ಎಂದು ಕೇಳ್ತಿದ್ರು ಅನ್ಕೊಳಿ ಯಕ್ಷ ಸಿಕ್ಕಿದ್ರೆ ಕೇಳದಂತೆ ನನಗೆ ಏಳು ಜಾಡಿ ಚಿನ್ನ ಬೇಕು ಅಂತ ಆ ಯಕ್ಷನ ಹತ್ರ ಯಕ್ಷ ಅಂದರೆ ಮಿಸ್ಟರ್ ಯಕ್ಷ ಅಂತ ಸಂಸ್ಕೃತದಲ್ಲಿ ಅದನ್ನೇ ಆ ಎಕ್ಸ್ ಅನ್ನು ಯಕ್ಷ ಅಂತಾರೆ ಅಲ್ಲೂ ಕೂಡ ರೂಪವಿಲ್ಲ ಯಕ್ಷನಿಗೆ ಯಕ್ಷ ಅಂದರೆ ಒಂದು ಅನಿರ್ದೇಶ್ಯ ಶರೀರವಿರತಕ್ಕಂತಹ ಒಂದು ಜೀವಿ ಅದು ಯಾವ ಶರೀರವನ್ನು ಬೇಕಾದರೂ ಧರಿಸಬಹುದು ಅದಕ್ಕೋಸ್ಕರ ನೀವು ನೋಡಿ ಯಕ್ಷಪ್ರಶ್ನೆ ಬರುತ್ತೆ ಯಾವುದರಲ್ಲಿ ಮಹಾಭಾರತದಲ್ಲಿ ಆಗ ಆ ಯಕ್ಷ ಅಂತಕ್ಕಂಥವನು ಬಕದ ವೇಷ ಬಕ ಅಂದರೆ ಕೊಕ್ಕರೆಯ ವೇಷವನ್ನು ಧರಿಸಿ ಅಲ್ಲಿ ಯುಧಿಷ್ಠನ ಮುಂದೆ ನಿಲ್ತಾನೆ ಕೆಲವೊಮ್ಮೆ ಅಲ್ಲಿ ಯಾವ ರೂಪವೂ ಇರುವುದಿಲ್ಲ ಕೇವಲ ಶಬ್ದ ಮಾತ್ರ ಬರ್ತದೆ ಅದ್ಯಾಕೆ ಅಂದರೆ ಅವನು ಮಿಸ್ಟರ್ ಯಕ್ಷ ಅಂತ ಅದಕ್ಕೆ ಹಾಗೆ ಇಲ್ಲಿ ಆ ಪ್ರೇತ ಕೇಳಿದಾಗ ಇನ್ನು ಹೇಳ್ತಾನೆ ನನಗೆ ರಾಮನ ದರ್ಶನ ದಿನ ಬೇರೆ ಏನೂ ಬೇಕಾಗಿಲ್ಲ ರಾಮನ ದರ್ಶನ ಮಾಡಿಸಿಡ್ತಾನೆ ಯಾಕೆ ಒದೇ ತಿಂಡಿ ನಾನು ಸಂಸಾರದಲ್ಲಿ ಇನ್ನೇನ್ ಬೇಕಾಗಿದೆ ಅವನಿಗೆ ಪುನಃ ಸಂಸಾರ ಬೇಕಾಗಿಲ್ಲ ಹೀಗಾಗಿ ಎಂತ ಕೇಳ್ದ ರಾಮನ ದರ್ಶನ ಮಾಡಿಸ್ಕೊಡ್ತಾ ಆ ಪಿಶಾಚಿ ಹೇಳ್ತ ನನ್ನ ಯೋಗ್ಯತೆಗೆ ರಾಮನ ದರ್ಶನ ನಾನು ಮಾಡ್ಲಿಕ್ಕೆ ಸಾಧ್ಯವಿಲ್ಲ ಈಗ ಒಂದು ವೇಳೆ ಅದೇನ ಮಾಡಿಸ್ಬಿಟ್ಟಿದ್ದರೆ ಅದು ಯಾಕೆ ಆ ಜನ್ಮ ಎತ್ತಬೇಕಾಗಿತ್ತು ಆದ್ರಿಂದ ನಾನು ನಿನಗೆ ಇನ್ನೊಂದು ಉಪಾಯ ಹೇಳ್ತೇನೆ ಇಲ್ಲೊಂದು ಪಕ್ಕದಲ್ಲಿ ಒಂದು ಹರಿನಾಮ ಸಂಕೀರ್ತನೆ ರಾಮನಾಮ ಸಂಕೀರ್ತನೆ ನಡೆಯುವಂತಹ ಒಂದು ಸ್ಥಳವಿದೆ ಅಲ್ಲಿ ಪ್ರತಿನಿತ್ಯವೂ ಒಬ್ಬ ವೃದ್ಧ ಬ್ರಹ್ಮಚಾರಿ ಎಲ್ಲರಿಗಿಂತ ಮುಂಚೆ ಬರ್ತಾನೆ ಕೂತ್ಕೊಳ್ತಾನೆ ಶ್ರದ್ಧೆಯಿಂದ ಆಲಿಸ್ತಾ ಇರ್ತಾನೆ ಇಡೀ ಭಜನೆಯನ್ನ ಎಲ್ಲರೂ ಹೋದ ಮೇಲೆ ನಿಧಾನಕ್ಕೆ ಎದ್ದು ಆ ಕಡೆ ಆ ಕಾಡಿನ ದಾರಿಯಲ್ಲಿ ಹೋಗ್ತಾನೆ ಅವನು ಇನ್ಯಾರು ಅಲ್ಲ ಹನುಮಂತ ಹೋಗವನು ಹೇಳ್ಕೊ ಪ್ರಥಮ ಗುರು ಒಂದನೇ ಗುರು ಆಯ್ತು ಎರಡನೇ ಗುರು ಯಾರೋ ಆಭಿಷಾಚ ಹೇಗೆ ಬೇಕಾದರೂ ಯಾವ ರೀತಿಯಲ್ಲಿ ಬೇಕಾದರೂ ಆ ಗುರುವಿನ ಅನುಗ್ರಹವಾಗುತ್ತೆ ಅದನ್ನು ತಿಳ್ಕೊಳ್ಬೇಕು ನಾವು ನಾವು ಅಲ್ಲಿ ನಿರಾಕರಿಸ್ಬಿಟ್ರೆ ಆ ಕೃಪೆಯ ಚಾನಲ್ ಇದೆಯಲ್ಲ ಕಾಲುವೆ ಅದು ಬಂದಾಯ್ತು ಹೋಯ್ತದೆ ಅದಕ್ಕೆ ಆ ಕೃಪೆಯನ್ನು ಸ್ವೀಕರಿಸುವಾಗ ಮುಖ್ಯವಾಗಿ ಜೀವಿಗೆ ಏನು ಬೇಕು ಅಂದರೆ ವಿನಯ ಬೇಕು ವಿನಯ ಬೇಕು ತಗ್ಗಿ ಬಗ್ಗಿ ನಡೆಯುವಂತಹದ್ದು ಬೇಕು ಅಹಂಕಾರ ರಾಹಿತ್ಯ ಬೇಕು ನಾನೇನು ಅವನೇನು ಅಂದರೆ ಆ ಕೃಪೆ ಅಲ್ಲೇ ಹೋಯ್ತು ನಿಂತು ಎಲ್ಲ ಕಡೆಯಲ್ಲೂ ಸ್ವೀಕರಿಸುವಂತಹ ಒಂದು ಮನೋಭಾವ ಯಾವ ಬರುತ್ತೆ ಅಂದರೆ ಹೀಗಿದ್ದಾಗ ಮಾತ್ರ ಆ ಲೈನ್ ಕ್ಲಿಯರ್ ಆಗುತ್ತೆ ಏನೂ ಅಡೆತಡೆ ಇರಬಾರ್ದು ಇಲ್ಲಿ ಅದಿದ್ದು ಸರಾಗವಾಗಿ ಹೋಯ್ತು ಆ ಪಿಶಾತಿ ಮಾತನ್ನು ನಂಬ್ಕೊಂಡು ಯಾಕಪ್ಪ ನಾನು ಹೋಗಿ ಅಲ್ಲೆಲ್ಲೋ ಕೂತ್ಕೊಳ್ಳಿ ಅಂತ ಆಲೋಚನೆ ಮಾಡಲಿಲ್ಲ ಈ ಮನುಷ್ಯ ತುಳಸಿದ ಹೋದ್ರು ಯಾಕೆ ಅವ್ರಿಗೆ ಉದ್ದೇಶ ಏನಾಯಿತು ರಾಮನನ್ನು ಎಂತಹ ಪರಿಸ್ಥಿತಿಯಲ್ಲಿ ನಾನು ಅವನ ದರ್ಶನ ಪಡೀದೇ ಅದು ದೃಢತೆ ಅದು ಮುಖ್ಯ ಆ ದೃಢತೆ ಏನು ಮಾಡ್ತೋ ಸರಳೆಯನ್ನು ಕೊಡ್ತ ಸಿಂಪ್ಲಿಸಿಟಿ ಸರಳತೆ ಮನುಷ್ಯನಿಗೆ ಯಾವಾಗ ಬರುತ್ತೋ ಎಲ್ಲ ಕ್ಲಿಯರ್ ಆಗುತ್ತೆ ಒಂದು ವೇಳೆ ಅಲ್ಲ ನೂರಾರು ಬಾರಿ ಆ ಮನುಷ್ಯ ಮೋಸ ಹೋಗಬಹುದು ಸಾಮಾಜಿಕ ದೃಷ್ಟಿಯಿಂದ ಸರಳತೆ ಇದ್ದಾಗ ಮೋಸ ಮಾಡ್ತಾರೆ ಆಮೇಲೆ ಒಂದು ಬಾರಿ ಅಲ್ಲ ಸಾವಿರ ಬಾರಿ ಮೋಸ ಮಾಡ್ತಾರೆ ಅವನಿಗೆ ಪ್ರಾಪಂಚಿಕವಾದ ನಷ್ಟ ಉಂಟಾಗುತ್ತೆ ಪರವಾಗಿಲ್ಲ ಅವನು ಹೆದರುವುದಿಲ್ಲ ಯಾಕೆ ಅವನಿಗೆ ಅದರ ಬಗ್ಗೆ ಆಲೋಚನೆ ಇಲ್ಲ ಪ್ರಾಪಂಚಿಕ ಇದರ ಬಗ್ಗೆ ಆಲೋಚನೆಯೇ ಇಲ್ಲ ಅಧಿಕಾರ ಹಣ ಬಲ ಪ್ರಸ್ಟೀಜು ಯಾವುದೂ ಇಲ್ಲ ಅವನು ಬೇಕಾದ ಭಗವಂತ ಒದೆ ಚಿಂತನೆ ಯಾವುದೋ ಒಂದು ಸಮಯದಲ್ಲಿ ಅದು ಆ ಸರಳತೆಯನ್ನು ಕರ್ಕೊಂಡು ಹೋಗ್ಬೇಕು ಇಂತಹ ಸಮಯದಲ್ಲಿ ಅವನು ಕರ್ಕೊಂಡು ಹೋಗಿ ಆ ಮಾತನ್ನು ನಂಬುವಾಗ ಮಾಡಿ ಯಾವಾಗ ನಮಗೆ ಈ ನಂಬಿಕೆ ಇರುವುದಿಲ್ಲವೋ ಸಮಾಜದಲ್ಲಿ ಯಾರನ್ನೂ ನಂಬುವಂತಹ ನಂಬದೇ ಇರುವಂತಹ ಒಂದು ಸ್ಥಿತಿ ನಿರ್ಮಾಣವಾಗ್ತದೋ ತುಂಬ ಕಷ್ಟ ಆಗ ವ್ಯಾವಹಾರಿಕವಾಗಿ ನಾವು ಚತುರಾಗಿರ್ಬೋದು ತುಂಬ ಶಿವರ್ಬೋದು ಆದರೆ ಅದು ಕೇವಲ ವ್ಯಾವಹಾರಿಕ ಜಗತ್ತಿಗೆ ಮಾತ್ರ ತೀಗಿಲ್ಲ ಆಧ್ಯಾತ್ಮಿಕ ಜೀವನಕ್ಕೆ ಚತುರತೆ ಏನು ಅಂದರೆ ಸಲ್ಲ ಆಧ್ಯಾತ್ಮಿಕ ಜೀವನದಲ್ಲಿ ಚತುರತೆ ಏನು ಅಂದರೆ ಅಲ್ಲಿ ಮೂರ್ಖತನ ತೋರಿಸು ನಿಮಗೆ ಗೊತ್ತಿದ್ರೂ ಗೊತ್ತಿರುವುದಿಲ್ಲ ಯಾವಾಗ ನನಗೆ ಗೊತ್ತಿದೆ ಅಂತ ಹೇಳ್ತಿರೋ ಪ್ರಪಂಚ ನಿಮ್ಮನ್ನು ಸೆಳೆದು ಹಾಕ್ಬಿಡ್ತೀರೋ ಯಾಕಂದರೆ ಪ್ರಪಂಚಕ್ಕೆ ಬೇಕಾಗಿರೋದು ನಿಮ್ಮ ಟ್ಯಾಲೆಂಟ್ ನಿಮ್ಮ ಆಧ್ಯಾತ್ಮಿಕ ಉನ್ನತಿ ಬೇಕಾಗಿ ನಿಮ್ಮನ್ನು ಹೇಗೆ ಅದು ಸಂಪೂರ್ಣ ಹಿಂಚಿ ತಾನು ಉಪಯೋಗಿಸ್ಕೊಳ್ಬೇಕು ಅನ್ನೋದೇ ಸಮಾಜ ನೋಡ್ತಾ ಸಮಾಜ ಯಾವತ್ತು ಸ್ವಾರ್ಥವೇ ಸಮಾಜ ಯಾವ್ದು ಸ್ವಾರ್ಥ ನಿಸ್ವಾರ್ಥತೆ ಇದ್ರೆ ಅದು ಸಮಾಜ ಅಲ್ಲ ಅಲ್ಲ ಅಲ್ಲಿ ಸಮಾಜ ಇಲ್ಲ ಅವನೇ ಇರೋದು ತಕ್ಷಣ ಅವನೇ ಅವನೇ ಇರ್ತಾನ ಇದೇ ಸಮಾಜದಲ್ಲಿ ಅವನಿರ್ತಾನ ಹಾಗೆ ಇಲ್ಲಿ ಏನಾಯಿತು ಅವನ ಮಾತು ಅಂದ್ಕೊಂಡು ಹೋದ ನೋಡ್ತಾನೆ ಹೌದು ಒಬ್ಬ ವೃದ್ಧ ಕೂತಿದ್ದಾನೆ ಆಯ್ತು ಇನ್ನೂ ಕೂತ ಭಜನೆ ಎಲ್ಲ ಆಯ್ತು ಕೊನೆಗೆ ಎದ್ದು ಹೋಗ್ತಾ ಇದ್ದಾನ ಅವನು ಎದ್ದು ಹೋಗಿ ಹೋಗಿ ಆ ಇದ್ರ ಹತ್ರ ಹೋಗ್ತಾ ಇದ್ದಾನೆ ಚಿತ್ರಕೂಟದ ಕಾಡು ಎಲ್ಲಿ ಹೋಗುತ್ತೋ ಆ ದಾರಿಯಾಗಿ ಹೋಗಿ ಅಲ್ಲಿಂದ ಮರದ ಇದ್ರಲ್ಲಿ ನೀನು ಹೋಗ್ಬೇಕಂತ ಓಡ್ ಹೋಗಿ ಅವನ ಪಾದವನ್ನು ಬಿಗ್ಗಿಯಾಗಿ ಇಟ್ಕೊಳ್ತ ನನಗೆ ಗೊತ್ತು ನೀವು ಯಾರು ಅಂತ ನನಗೆ ಗೊತ್ತು ದಯವಿಟ್ಟು ನನಗೆ ಮಾಡಿ ರಾಮನ ರಾಮನ ದರ್ಶನ ಯಾವ ರೀತಿಯಲ್ಲಿ ಆಗತ್ತೆ ಅದರ ಮಾರ್ಗವನ್ನು ಸೂಚಿಸಿ ಅಂತ ಹೇಳಿ ಹತ್ತು ಗೋಗ್ರದ್ದು ಆ ಕಾಲದ ಬಿಗಿಯಾಗಿ ಇಟ್ಕೊಂಡು ಸಾಷ್ಟಾಂಗ ಪ್ರಣಾಮ ಮಾಡ್ತೀನಿ ಇದು ಯಾರೋ ಏನೋ ಒಂದು ರಾಂಗ್ ಆಗಿದ್ರೆ ಎಷ್ಟು ಅವಮಾನ ಅಲ್ವಾ ಸರಳತೆ ದಾರಿ ತೋರ್ಸೋದು ಇಲ್ಲ ಸೂಕ್ಷ್ಮ ಏನು ಆಧ್ಯಾತ್ಮಿಕ ಜಗತ್ತಿನ ಸೂಕ್ಷ್ಮ ಪ್ರಾಪಂಚಿಕ ಮೆಂಟಾಲಿಟಿಗೆ ಇದು ಅರ್ಥ ಆಗುದಿಲ್ಲ ಇದೇನಿದೆ ಈ ರೀತಿ ಅಂತ ಅವನು ನೋಡ್ದ ಆ ಬ್ರಾಹ್ಮಣ ಸರಿ ಬೈದ ಯಾವ ಲೌಕಿಕ ಭಾಷೆಯಲ್ಲಿ ಜನರು ಬೈತಾರೋ ಆ ರೀತಿಯಲ್ಲಿ ಬೈದ ಕೆಟ್ಟ ಕೆಟ್ಟ ಪದಗಳನ್ನು ಉಪಯೋಗಿಸಿ ಬೈದ ನೋಡೋಣ ತಕ್ಷಣ ಏನಾಗ್ಬಿಡುತ್ತೆ ಈ ಥರ ಕೆಟ್ಟ ಬಾಯಿ ಕೆಟ್ಟ ಮಾತು ಯಾವಾಗ ಬಂದುಬಿಡುತ್ತೋ ನೀನು ಸಂತನ ಛ ಯಾವಾಗ ಬಾಯಿಯಲ್ಲಿ ರಾಮನಾಮ ಇರಬೇಕಾಗಿತ್ತು ಹನುಮಂತ ಆಗಿದ್ದರೆ ಇಂತಹ ಕೆಟ್ಟ ಮಾತುಗಳನ್ನು ಹೇಳ್ತಾ ಇದ್ದಾನಲ್ಲ ಚಿ ಅಂತ ಹೇಳಿ ಬಿಟ್ಟು ಓಡೋಗ್ಬೇಕು ಓಡೋಗ್ಬೇಕು ಆದರೆ ಏನಾಗಿದೆ ಇವನ ಮನಸ್ಸಿಗೆ ಹತ್ತು ಬಿಟ್ಟಿದೆ ಇಲ್ಲ ಅದು ಅವನೇ ಅಂತ ಬಿಡ್ತಾ ಇಲ್ಲ ಹೇಗಾದ್ರೂ ಮಾಡಿ ನಾನು ತೋರಿಸಿ ನಾನು ನಂಬುದಿಲ್ಲ ಬೇರೆ ಏನು ಅಂತ ಆಗ ಅವನು ತನ್ನ ನಿಜ ರೂಪವನ್ನು ತೋರಿಸಲೇಬೇಕಾಗಿತ್ತು ಅಗಮ್ಯೋ ಅರ್ಥ ಮಾಡ್ಕೊಳ್ಳೋದು ಆದರೆ ಅಮೋಘ ಒಂದು ಸರಿ ಸರಳತೆಯಿಂದ ಅರ್ಥ ಮಾಡ್ಕೊಂಡ್ಬಿಟ್ಟು ಹಿಡ್ಕೊಂಡ್ಬಿಟ್ರೆ ಅವ ಅದು ಫಲವನ್ನು ನೀಡಿಯೇ ನೀಡುತ್ತೆ ಅದೇನಾಯಿತು ತೋರಿಸ್ತ ಆ ರಾಮಾಯಣದಲ್ಲಿ ಯಾವ ರೂಪವನ್ನ ಅವನು ಧರಿಸಿ ಲಂಕೆಗೆ ಹಾರಿದನೋ ಆ ರೂಪವನ್ನು ತೋರಿಸ್ತಾನ ಈಗೆಲ್ಲ ಲೈನ್ ಕ್ಲಿಯರ್ ಆಯಿತು ಕೇಳ್ತಾನೆ ಹೇಗೆ ಹೇಗಾದರೂ ಮಾಡಿ ಆ ರಾಮನ ದರ್ಶನವನ್ನು ಮಾಡಿಸಿ ನನ್ನ ಜನ್ಮವನ್ನು ಕೃತಾರ್ಥವಾಗಿ ಮಾಡಿದೆ ಹಾಗವನ್ನು ಹೇಳ್ತಾನೆ ನೋಡೋ ಚಿತ್ರಕೂಟದಲ್ಲಿ ನಾಡೇ ಹೋಗಿ ಇಂತಹ ಒಂದು ಪರ್ವತ गुड अदर मेल कूद अली दिवस इबारे मेले बरतार नोड़ और लक्ष्मण सर अद रीतिया गुर यी हेतन चाचू तपद अदये अल आव निर्दिष्ट स्थल होंगे कूद कायत नाद ಎಲ್ಲಿ ಬರ್ತಾನೋ ಆ ಅಪೇಕ್ಷೆ ಆಕಾಂಕ್ಷೆ ಆ ವ್ಯಾಕುಲತೆ ಎಲ್ಲ ಗೊತ್ತಿಲ್ಲ ಇಬ್ರು ಬಂದ್ರು ರಾಜ್ಕುಮಾರ ತರ ಬಂದ್ರು ಪಟಪಟ ಪಟಪಟ ಕುದುರೆಯಲ್ಲಿ ಬಂದು ಹೊರಟೇ ಹೋದ ಸರಿ ಮಾನ್ಯಸ್ತ ಆಯ್ತು ಮಾನ್ಯಸನು ಅವ್ರು ಆ ಕೀರ್ತನೆಗೆ ನಾ ಮುದುಕ ಪುನಃ ಇವನು ಹೋಗಿ ಅವನು ಕಾಲಿಸ್ಕೊಂಡ ನೋಡಿ ಕೇವಲ ಒಮ್ಮೆ ದರ್ಶನ ಅಲ್ಲ ಅವ್ನು ಕೊಡ್ತಾನೆ ಎರಡನೇ ಬಾರಿ ದರ್ಶನ ಕೊಡ್ತಾ ಇರುವಂತ ಲಭ್ಯತೆ ಅತಿ ತತ್ ಕೃಪಯ ಕೇಳ್ತಾನೆ ಏನಾಯ್ತೋ ಈಗ ಏನಾಯ್ತೋ ನಾನೇ ನೋಡ್ದೇ ಅಂತ ಅವನು ಬಂದ್ರು ಆದ್ರೆ ನಾನು ಸರಿಯಾಗಿ ನೋಡ್ಲಿಕ್ಕೆ ಆಗಲಿಲ್ಲ ಸರಿಯಾಗಿ ನೋಡಕ್ಕಾಗಲಿಲ್ಲ ಆ ಮುಖವನ್ನು ದರ್ಶನ ಮಾಡಲಿಕ್ಕೆ ಆಗಲಿಲ್ಲ ರಾಮಾಯಣದಲ್ಲಿ ಎಂತಹ ಒಂದು ವರ್ಣನೆ ಬಂದಿತ್ತೋ ಆ ರಾಮನ ಕುರಿತಾದಂತಹ ವರ್ಣನೆಯನ್ನ ನೋಡ್ಲಿಕ್ಕೆ ಆಗಲಿಲ್ಲ ಕಣ್ತುಪ್ಪ ಸರಿ ಆಯ್ತು ಇನ್ನೂ ಕೃಪೆ ಮಾಡ್ತ ಗಂಗಾ ನದಿಯ ತೀರದಲ್ಲಿ ಅವನಿಗೆ ಸ್ವರ್ಣ ಸಿಂಹಾಸನದಲ್ಲಿ ಆರೂಢವಾಗಿರತಕ್ಕಂತಹ ರಾಮ ಲಕ್ಷ್ಮಣ ಸೀತೆ ಭರತ ಶತ್ರುಘ್ಞರು ನಿಂತ್ಕೊಂಡು ಚಾಮರವನ್ನು ಬೀಸ್ತಾ ಇರುವಂತಹ ದಿವ್ಯ ದರ್ಶನವನ್ನು ಮಾಡುತ್ತಾರೆ ಲಭ್ಯತೆ ತತ್ ಕೃಪ ಯಾಕೆ ಇದು ಆ ಗುರುಕೃಪೆ ಆ ಸಾಧುಸಂತರ ಕೃಪೆ ಮಹತ್ಕೃಪ ಅನ್ನುವುದು ಆ ಭಗವಂತನ ಕೃಪೆಯ ಮೂಲಕವಾಗಿಯೇ ಹರಿದು ಬರುತ್ತದೆ ಅನ್ನುವುದು ಈ ನಲವತ್ತನೇ ಸೂತ್ರದ ತಾತ್ಪರ್ಯ ನಂತರ ಅವರು ಹೇಳ್ತಾ ಇದ್ದಾರೆ ಯಾಕೆ ಹೀಗೆ ಎಲ್ಲ ಯಾಕೆ ಕಾರಣವನ್ನು ಕೊಡ್ತಾ ಇದ್ದಾರೆ ಯಾಕೆ ಹೀಗೆ ಅವ್ರ ಮೂಲಕವೇ ಯಾಕೆ ಬರಬೇಕು ಚಾನಲ್ಲು ನೀನು ಯಾಕೆ ಬರಬಾರದು ಅಂತ ಅನ್ನುವಂಥ ನಮ್ಮ ಪ್ರಶ್ನೆಗೆ ಮನಸ್ಸಿನಲ್ಲಿ ಇರ್ತಕ್ಕಂಥ ನಮ್ಮ ಪ್ರಶ್ನೆಗೆ ನಾರದ್ರು ಕೊಡ್ತಕ್ಕಂತಹ ಉತ್ತರ ತಸ್ಮಿನ್ ತಜ್ಜನೆ ಭೇದ ಭಾವ ತಸ್ಮಿನ್ ಅಂದ್ರೆ ಭಗವಂತನಲ್ಲಿಯೂ ತಜ್ಜನೆ ಭಗವಂತನ ಭಕ್ತರಲ್ಲಿಯೂ ಭೇದ ಭೇದದ ಅಭಾವ ಅಭಾವವಿರುವುದರಿಂದ ಅಂದರೆ ಭೇದವೇ ಇಲ್ಲ ಅಂತ ಭಗವಂತನಲ್ಲಿಯೂ ಭಗವಂತನ ಭಕ್ತರಲ್ಲಿಯೂ ಯಾವುದೇ ಭೇದವಿಲ್ಲ ಹೊರಗಡೆ ಮಾತ್ರ ಭೇದ ಇದೆ ಯಾಕೆ ಅಂದರೆ ಅವನು ಮಹಾನ್ ಸಕಲ ಐಶ್ವರ್ಯ ಸಂಪನ್ನ ಯಾರು ಈಶ್ವರ ಇವನು ನಮ್ಮ ನಿಮ್ಮಂತೆ ಒಬ್ಬ ಕೈಕಾಲು ಇರ್ತಕ್ಕಂತಹ ಮನುಷ್ಯ ನಮ್ಗೆ ಹಾಗೆ ಕಾಣಿಸ್ತಾ ಇದೆ ನಮ್ಮ ದೃಷ್ಟಿಯಲ್ಲಿ ಅದು ಹೇಗೆ ಮಣ್ಣಿನ ಆನೆಗೂ ಮಣ್ಣಿನ ಇಲಿಗೂ ವ್ಯತ್ಯಾಸವಿದೆಯೋ ಇಲ್ಲವೋ ಈಗ ಉದಾಹರಣೆ ಕೊಡ್ತಾ ಇದೆ ಮಣ್ಣಿನ ಆನೆಗೂ ಮಣ್ಣಿನ ಇಲಿಗೂ ವ್ಯತ್ಯಾಸ ಇದೆಯೋ ಇಲ್ಲವೋ ಮಣ್ಣಿನ ಆನೆ ದೊಡ್ಡದಾಗಿದೆ ಮಣ್ಣಿನ ಇಲಿ ಅದಕ್ಕೆ ವ್ಯತ್ಯಾಸ ಇದೆಯೋ ಇಲ್ವೋ ಆನೆ ಬೃಹತ್ ಇಲಿ ಅಂತಕ್ಕಂಥದ್ದು ಕ್ಷುಲ್ಲಕ ಆ ಮಣ್ಣಿನ ಸಾಂದ್ರತೆಯಲ್ಲೇ ವ್ಯತ್ಯಾಸ ಇದೆ ಆದರೆ ಕೇವಲ ಮಣ್ಣು ಅಂತ ತಗೊಂಡಾಗ ವ್ಯತ್ಯಾಸ ಇದೆಯೋ ಇಲ್ವೋ ನೀವು ಯಾವಾಗ ಐಶ್ವರ್ಯ ಅದನ್ನೇ ಕಣ್ಣಿಗೆ ತೆಗೆದುಕೊಡ್ತೀರೋ ಆಗ ಇವನೊಬ್ಬ ಜೀವಿ ಅವನೊಬ್ಬ ಈಶ್ವರ ಇವನೊಬ್ಬ ಭಕ್ತ ಅವನ ಭಗವಂತ ಯಾವಾಗ ಆ ಐಶ್ವರ್ಯ ಅಂತಕ್ಕಂಥ ಉಪಾಧಿಯನ್ನು ನಾಶ ಮಾಡ್ತಿರೋ ಅದನ್ನ ಮನಸ್ಸಿಗೆ ಹಚ್ಕೊಂಡೆ ಹಾಗೇ ಚೈತನ್ಯ ಎಲ್ಲವೂ ಚೈತನ್ಯ ಅನ್ನುವಂಥ ದೃಷ್ಟಿಯಿಂದ ನೋಡ್ತಿರೋ ಆಗ ಅಲ್ಲಿ ಎಲ್ಲಿದೆ ಬೇರೆ ಯಾರ ಭಕ್ತ ಯಾರು ಭಗವಂತ ಅಲ್ಲಿ ಮಾತ್ರ ಬೇರೆ ಎಲ್ಲೂ ಅಲ್ಲ ನೆನ್ಪಿಟ್ಕೊಳ್ಳಿ ಅದನ್ನು ನಾನು ಎಚ್ಚರಿಕೆಯ ಗಟ್ಟಿಯಾಗಿ ಹಾಕ್ತಾ ಇದ್ದೆ ಅಲ್ಲಿ ಆ ಭಕ್ತನಲ್ಲಿ ಅಹಂ ಇಲ್ಲ ಅಲ್ಲಿ ನಮ್ಮ ರೀತಿಯಲ್ಲಿ ಯಾವುದೋ ಒಂದು ತಡಿತಾ ಇದೆಯಲ್ಲ ಅದು ಬರಲಿಕ್ಕೆ ಆ ಅಹಂ ಆ ಅಹಂ ಇಲ್ಲ ಅಹಂ ಯಾವಾಗ ಇರುವುದಿಲ್ವೋ ಇನ್ನು ಅಲ್ಲಿ ಗೋಡೆ ಎಲ್ಲಿ ನಿರ್ಮಾಣವಾಗಿದೆ ಅಂತ ಭೇದ ಬರಲಿಕ್ಕೆ ಗೋಡೆ ಇಲ್ಲ ಗೋಡೆ ಎಲ್ದಿದ್ಮೇಲೆ ಇದು ಒಂದು ಅದು ಇನ್ನೊಂದು ಅಂತ ಹೇಳೋರು ಯಾರು ಹೇಳಕ್ ಬರುದಿಲ್ಲ ಹಾಗೆಯೇ ಇಲ್ಲಿಯೂ ಕೂಡ ತಸ್ಮಿನ್ ಸಜ್ಜನೆ ಭೇದ ಭಾವ ಯಾಕೆ ನಮಗೆ ಸಂತರ ಒಂದು ಕೃಪೆಯಿಂದಲೇ ನಮ್ಮ ಎಲ್ಲಾ ಕ್ಲೇಷಗಳು ಸಂಸಾರ ಬಂಧನಗಳು ಮುಕ್ತವಾಗ್ತದೆ ಯಾಕೆ ಅಂತ ಹೇಳಿದ್ರೆ ಅವರು ಕೃಪೆ ಮಾಡಿದರೆ ಭಗವಂತ ಕೃಪೆ ಮಾಡಿದನೆಂದೇ ಲೆಕ್ಕ ಭಗವಂತ ಕೃಪೆ ಮಾಡಿದ ಅಂತಲೇ ಲೆಕ್ಕ ಅದರಲ್ಲಿ ಯಾವ ಅಂಶಯವೂ ಇಲ್ಲ ಮತ್ ಪುನಃ ಭಗವಂತ ಬಂದು ನೋಡ ಅವನೊಂದು ಮಾಡ್ದ ನಾನ್ ನಂದೊಂದು ಸ್ಟ್ಯಾಂಪ್ ಓದ್ತೇನೆ ಅಂತ ಮಾಡುದು ಗೌರ್ಮೆಂಟ್ ಅಲ್ಲಿ ಮಾಡ್ತಲ್ವಾ ಆತರ ಇಲ್ಲ ಒಂದು ಸೆಕ್ಷನ್ ಹೋಯ್ತು ಅಲ್ಲೊಂದು ಸ್ಟ್ಯಾಂಪ್ ಓದ್ತು ಆಮೇಲೆ ಅಲ್ಲಿ ಎಲ್ಲ ಆಗಿ ಮುಖ್ಯಮಂತ್ರಿ ಸೈನ್ ಆಗಿ ಬಂದ್ರೆ ಮಾತ್ರ ಇದು ಒಂದಾಗಲ್ಲ ಮುಖ್ಯಮಂತ್ರಿ ಮುಂಚೆನೆ ಒಂದು ಸೈನ್ ಮಾಡಿ ಕೊಟ್ಬಿಟ್ಟಿದ್ದಾನು ಎಲ್ಲರಿಗೂ ಈ ಉದಾಹರಣೆಯಲ್ಲಿ ಮುಖ್ಯಮಂತ್ರಿ ಆಗ್ಲೇ ಸೈನ್ ಮಾಡಿ ಅಲ್ಲಿ ಯಾರ್ಯಾರು ನೀವು ಯಾರ್ಯಾರ ಹತ್ರ ಹೋಗ್ತಿರೋ ಆ ಮಹತ್ पटबिट पुनः सैन हे अदे भगवंत हेतने भगवद्गीते भजू भक्त मई दे तेसुचा हम यार नक्तिया भजार भक्त सतर महापुरुष महानुभव ಯೇ ಭಜಂತಿಗೂ ಮಾಂ ಭಕ್ತ್ಯ ಭಕ್ತಿಯಿಂದ ಯಾರು ನನ್ನನ್ನು ಭಜಿಸುತ್ತಾರೆಯೋ ಮಹಿತೇ ತೇಷು ಚಾತ್ಯ ಮಹಿ ನನ್ನಲ್ಲೇ ಅವರು ಇರ್ತಾರೆ ಯಾವಾಗಲೂ ಹಾಗೆಯೇ ನಾನು ಅವರಲ್ಲಿ ಯಾವಾಗಲೂ ಇರ್ತೇನೆ ಪರಸ್ಪರ ಅದರಲ್ಲಿ ಸಂಶಯವಿಲ್ಲ ಹಾಗೆ ಈ ಇನ್ನೊಂದು ಕಡೆ ಹೇಳ್ತಾನೆ ಏಳನೇ ಅಧ್ಯಾಯದಲ್ಲಿ ಜ್ಞಾನೀತು ಆತ್ಮೈವ ಮೇ ಮತಂ ನನ್ನ ಆತ್ಮನೇ ಅಂದ್ಬಿಟ್ಟ ಇನ್ನು ಅದಕ್ಕಿಂತ ಉತ್ಕೃಷ್ಟವಾದಂತಹ ಸರ್ಟಿಫಿಕೇಟ್ ಬೇಕಾಗಿಲ್ಲ ಸಿಗ್ನೇಚರ್ ಬೇಕಾಗಿಲ್ಲ ಜ್ಞಾನೀತು ಆತ್ಮೈವ ಮೇ ನನ್ನ ಆತ್ಮನೇ ನೀವೇನು ಸಂಶಯವೇ ಪಡಬೇಕಾಗಿಲ್ಲ ಇನ್ನೊಂದು ಕಡೆ ಹೇಳ್ತಾನೆ ಭಾಗವತದಲ್ಲಿ ಸಾಧವೋ ಹೃದಯ ಮಹ್ಯಂ ಸಾಧುಗಳು ನನ್ನ ಹೃದಯ ಸಾಧು ನಾಮ ಹೃದಯ ಸಾಧುಗಳ ಹೃದಯ ನಾನು ನೋಡಿ ಎಂತ ವಿಚಿತ್ರವಾಗಿದೆ ಅಲ್ಲಿ ಎರಡು ಹೃದಯ ಇಲ್ಲ ಒಂದೇ ಹೃದಯ ಅಷ್ಟು ಪ್ರೇಮ ಅಷ್ಟು ಪ್ರೀತಿ ಅವರಿಬ್ಬರದು ಭಕ್ತ ಹಾಗೂ ಭಗವಂತನ ಸಾಧುಗಳ ಹೃದಯ ನಾನು ನನ್ನ ಹೃದಯ ಅವರು ಮದನ್ಯತ್ತೇನ ಜಾಣುವಂತೆ ನನ್ನನ್ನು ಹೊರತು ಹೊರತು ಅವರು ಬೇರೇನನ್ನೂ ಬಲ್ಲರು ಪ್ರಪಂಚ ಗೊತ್ತಿಲ್ಲ ಅವರಿಗೆ ಮೂರ್ಖರು ಯಾರು ಮಹತ್ ಆ ಮಹಾನುಭಾವರು ನಾವಿಲ್ಲಿ ಏನು ಕರಿತಾ ಇದ್ದೇವೆಯೋ ಪಾತಂಕಿಕ ದೃಷ್ಟಿಯಿಂದ ಮೂರ್ಖರು ಏನು ಗೊತ್ತಿಲ್ಲ ಅವ್ರಿಗೆ ಯಾಕೆ ಬೇಕಾಗಿಲ್ಲ ಮದನ್ಯಕ್ಕೆ ನಾ ಜಾನಂತಿ ಅದೂ ಕೂಡ ನನ್ನಂತೆ ಅವರು ನೋಡ್ತಾ ಇದ್ದಾರೆ ಈ ಇಡೀ ಪ್ರಪಂಚವನ್ನು ಕೂಡ ನನ್ನ ರೂಪವಾಗಿ ಅವರು ನೋಡ್ತಾ ಇದ್ದಾರೆ ಅವರು ಸಮಲೋಷ್ಟಾತ್ಮ ಕಾಂಚನರು ಅವ್ರಿಗೆ ಮಣ್ಣಿನ ಹೆಂಡಿಯು ಒಂದೇ ಚಿನ್ನದ ಒಂದು ಗಟ್ಟಿಯು ಒಂದೇ ಅಂದ್ರೆ ಏನರ್ಥ ಒಂದೇ ಕಾಣಿಸ್ತಾ ಇದೆ ಅಂತಲ್ಲ ಅಂದ್ರೆ ಕನ್ನಡ ಕೈನು ಸಪರೇಟ್ ಆಗಿ ಹಾಕೊಂಡಿದ್ದಾರೆ ಅಂತಲ್ಲ ಸಮ ಅಂದ್ರೆ ಯಾವ ರೀತಿಯಲ್ಲಿ ಚಿನ್ನವು ಒಬ್ಬ ಪ್ರಾಪಂಚನಿಗೆ ಪ್ರಾಪಂಚಿಕನಿಗೆ ಹೆಚ್ಚು ಉಪಯೋಗ ಅದೇ ಮಣ್ಣಿನ ಹೆಂಡಿಯು ಕ್ಷುಲ್ಲಕ ಅಂತ ಅವನಿಗೆ ಭೇದ ಬುದ್ಧಿ ಇದೆಯೋ ಇವರಿಗೆ ಎರಡೂ ಮಣ್ಣಿನ ಹೆಂಡೆ ಯಾಕೆ ಅಂದ್ರೆ ಚಿನ್ನದ ಹೆಂಡೆ ತಗೊಂಡ್ರು ಇವರು ಚಿನ್ನದ ಗಟ್ಟಿ ತಗೊಂಡ್ರು ಇವ್ರದೇನು ಕೆಲಸ ಮಾಡ್ಬೇಕಾಗಿಲ್ಲ ಏನು ಇದೇ ಇಲ್ಲ ಕೆಲಸ ಮಾಡೋದು ಒಂದೇದಾಗಿ ಆದ್ರಿಂದ ಅದು ಮಣ್ಣಿನ ಹೆಂಡೆಗೆ ಸಮಾನ ಇವರಿಗೆ ಎರಡೂ ಒಂದೇ ಅಂತ ದೃಷ್ಟಿ ಹಾಗೆಯೇ ಎಲ್ಲೆಡೆಯಲ್ಲಿಯೂ ನನ್ನನ್ನೇ ನೋಡ್ತಾ ಇದ್ದಾರೆ ಈ ಸಾಧುಗಳು ಮದನ್ನತ್ತೇ ಮದನ್ಯತ್ತೇನ ಜಾನಂತಿ ನಾಹಂತೇಭ್ಯೋ ಮನಾಗತಿ ಇದು ಇನ್ನೂ ಸ್ವಾರ್ಥ ನಾಹಂ ತೇಬ್ಯೋ ಮನಾಗತಿ ನಾನು ಅವರನ್ನು ಬಿಟ್ಟು ಬೇರಾರನ್ನು ಬಂದೆನು ನನಗೆ ಬೇರೆ ಯಾವ ಅಡ್ರೆಸ್ಸು ಗೊತ್ತಿಲ್ಲ ನನಗೆ ಗೊತ್ತಿರೋದೇನು ಅಂದರೆ ಭಕ್ತರ ಹೃದಯ ಮಾತ್ರ ಅಡ್ರೆಸ್ ನಾನು ಎಲ್ಲಿ ದಾರಿ ತಪ್ಪಿ ಬಂದರೂ ಭಕ್ತರ ಹೃದಯಕ್ಕೆ ಬರೋದು ಅಡ್ರೆಸ್ ತಪ್ಪುವುದು ಅಂತ ಇಲ್ಲವೇ ಇಲ್ಲ ಭಗವಂತನಿಗೆ ಡೈರೆಕ್ಟ್ ಭಕ್ತನ ಹೃದಯಕ್ಕೆ ಬಂದು ಅಲ್ಲಿ ಕೂತ್ಕೊಂಡಿರ್ತಾನೆ ಅದನ್ನೇ ಶ್ರೀರಾಮಕೃಷ್ಣ ಹೇಳೋದು ಭಕ್ತರ ಹೃದಯ ಭಗವಂತನ ಬೈಟಕ್ ತಾನೆ ಭಕ್ತರ ಹೃದಯ ಭಗವಂತನ ಬೈಟಕ್ ತಾನೆ ಇಡೀ ಒಂದು ಮನೆ ಇದೆ ಒಬ್ಬ ಸಾಹುಕಾರದ ಅಷ್ಟು ದೊಡ್ಡ ಮನೆ ಇದ್ರೂ ಅವನು ಹೊರಗಡೆಯಿಂದ ಬರ್ತಕ್ಕಂತಹ ಅತಿಥಿಗಳಿಗೆ ಎಲ್ಲಿ ಸಿಗ್ತಾನೆ ಅಂದರೆ ಅವನ ಬೈಠಕ್ ತಾನೆಯಲ್ಲಿ ಸಿಗ್ತಾನೆ ಡ್ರಾಯಿಂಗ್ ರೂಮ್ ಅಲ್ಲಿ ಸಿಗ್ತಾನೆ ಅಲ್ಲಿ ಹೋದಾಗ ಸಿಗ್ತಾನೆ ವಿಸಿಟರ್ಸ್ ರೂಮ್ ಅಂತ ಸಿಗ್ತಾನೆ ಹಾಗೆಯೇ ಈ ಭಕ್ತರ ಹೃದಯದಲ್ಲಿ ಅವನಿರ್ತಾನೆ ಯಾವಾಗ ಇನ್ನುಳಿದಂತಹ ಭಕ್ ಭಕ್ತಿ ಅಭಿನಾಷಿಗಳು ಯಾರು ಹೋಗ್ತಾರೋ ಸಂತು ನನ್ನ ಹೋಗಿ ಭೇಟಿ ಮಾಡ್ತಾರೋ ಆವಾಗಲ್ಲಿ ಅನುಗ್ರಹ ಮಾಡ್ತಕ್ಕಂಥ ಅವನೇ ಒಳಗೆ ಕೂತ್ಕೊಂಡ ಯಾಕೆಂದ್ರೆ ಸದಾ ತೆರೆದಿರುತ್ತೆಲ್ಕಮ್ ಅಂತ ಅವನು ಅವನು ಗ್ರಹ ಮಾಡ್ತಾನ ಅದನ್ನೇ ನಾವು ಈ ಆಳ್ವಾರರ ಜೀವನದಲ್ಲಿ ನೋಡಬಹುದು ತಿರುಪ್ಪಾನ್ ಆಳ್ವಾರ್ ಅಂತ ಈ ಹನ್ನೆರಡು ಆಳ್ವಾರರಲ್ಲಿ ಒಬ್ಬರು ಅವರು ದೈಹಿಕವಾಗಿ ಅತ್ಯಂತ ಕೆಳಜಾತಿಗೆ ಸೇರಿದಂತಹ ಭಕ್ತರು ಆದರೆ ಭಕ್ತರಿಗೆ ಯಾವಾಗ ಭಕ್ತಿ ಹೃದಯದಲ್ಲಿ ಜಾಗೃತವಾಗುತ್ತೋ ಜಾತಿ ಅಳಿಸಿ ಹೋಗಿ ಅದನ್ನೇ ಬ ಈ ತಿರುಪನ್ನು ಆಡುವಾರು ಏನು ಮಾಡಿದರೆ ಒಮ್ಮೆ ಶ್ರೀರಂಗಂ ಅಲ್ಲಿ ಒಂದು ಎಲ್ಲಿ ಕಲ್ಯಾಣಿ ತೊಳ ಇದೆಯೋ ಆ ದಂಡೆಯ ಮೇಲೆ ಹೀಗೆ ಕೂತ್ಕೊಂಡು ಭಗವಂತನ ಆಲೋಚನೆಯಲ್ಲೇ ಮುರಿಗೆ ಸಮಾಧಿ ಅಲ್ಲಿ ಯಾಕೆಂದ್ರೆ ಅವರಿಗೆ ಸುಮ್ಮನೆ ಹೀಗೆ ಕೂತು ಭಗವಂತನ ಬಗ್ಗೆ ಆಲೋಚನೆ ಮಾಡ್ತಾ ಇದ್ರೆ ಸಾಕು ಅಲ್ಲ ಅಲ್ಲಿಯ ಮನಸ್ಸು ಏಕಾಗ್ರವಾಗಿ ಅವನ ಗುಣಗಳಲ್ಲಿ ಅವನ ಲೀಲೆಯಲ್ಲಿ ಸ್ಥಲೀನವಾಗಿ ಹೋಗಿ ಹಾಗೆ ಅವರು ಕೂತ್ಕೊಂಡು ಮುಳುಗಿ ಹೋಗಿಬಿಡ್ತಾರೆ ಏನು ಗೊತ್ತಾಗ್ತಾ ಇಲ್ಲ ಈ ದೇವಸ್ಥಾನದ ಒಬ್ಬ ಪೂಜಾರಿ ಅವನ ಹೆಸರು ಲೋಕಸಾರಂಗ ಅಂತ ಈ ಲೋಕಸಾರಂಗ ದೇವಸ್ಥಾನಕ್ಕೆ ನೀರು ತೆಗೆದುಕೊಳ್ಳಿಕ್ಕೂ ಹೋಗ್ ಬರ್ತಾ ಇದ್ದಾನು ಕೆರೆ ಬಂದಾಗ ನೋಡ್ತಾನೆ ಇಲ್ಲಿ ಇವನೊಬ್ಬ ಕೂತಿದ ಇವನ ದೃಷ್ಟಿಯಲ್ಲಿ ಅಲ್ಲಿ ಜಾತಿ ಬಂತ ಹೋಗದು ದೂರ ಸರಿ ಅಂತ ಹೇಳ್ದ ಎಲ್ಲಿ ಕೇಳಿಸ್ತಾ ಇಲ್ಲ ಚೆನ್ನಾಗಿ ಬೈದ ಒಂದಿಷ್ಟು ಆದರೂ ಕೇಳಿಸ್ತಾ ಇಲ್ಲ ಯಾಕೆ ಕಿವಿ ಇಲ್ಲ ಅದು ಅವನಿಗೆ ಕಿವಿಯಲ್ಲಿ ಅಹಂಕಾರ ಇರುತ್ತೋ ಅಲ್ಲಿ ಮಾತ್ರ ಕಿವಿ ಇರುತ್ತೆ ಇದು ನೋಡಿ ಇನ್ನೊಂದು ಸ್ವಾರ ಯಾಕೆಂದ್ರೆ ಇಲ್ಲಿಂದ ರಸ್ತೆಯಲ್ಲಿ ಹೋಗೋದು ಕೇಳ್ಸತ್ತೇನೋ ಇಲ್ಲ ಆದ್ರೆ ನಮ್ಮ ಬಗ್ಗೆ ಯಾರಾದ್ರೂ ಮಾತಾಡ್ಕೊಂಡು ಹೋಗ್ತಾ ಇರಲಿ ಎಷ್ಟು ಸೂಕ್ಷ್ಮವಾಗಿ ಅಲ್ಲೇ ಹೋಗಿರ್ತದೆ ಬೈಯೋದು ಹೊಗಳೋದು ಒಂದು ಮಾಡ್ತಾ ಇದ್ರಿ ಚಕ್ ಅಂತ ಹೋಗಿ ಏಕಾಗ್ರವಾಗಿ ಆ ಒಂದು ಶಬ್ದದ ಮೇಲೆ ಗರುಡ ವಾಹನನಾಗಿ ಹೋಗಿ ಅಂದ್ರೆ ಅಷ್ಟು ಅಹಂಕಾರ ಅಹಂ ನಾನು ನನ್ನದು ನಾನು ನನ್ನದು ನನ್ನ ಇದು ಅಲ್ಲಿ ಆ ಅಹಂಕಾರ ಭಕ್ ಭಗವಂತನಿಗೆ ಸೇರಿ ಹೋಗ್ಬಿಡಿ ನಾಶವಾಗ್ಬಿಡಿ ದೇಹದ ಪ್ರಜ್ಞೆಯೂ ಇಲ್ಲ ಇವನಿಗೆ ಕೋಪ ಹತ್ತು ದಯಾ ಇದಾಗ್ತಾ ಇದೆ ತಡವಾಗ್ತಾ ಇದೆ ದೇವಸ್ಥಾನಕ್ಕೆ ಇವನೊಬ್ಬ ಬಿಟ್ಟು ಹೋಗ್ತಾ ಇಲ್ಲ ನನ್ನ ಆಚೆ ಕಡೆ ಎಲ್ಲ ಹಾಕೊಂಡು ಹೋಗಲಾ ಅಂತ ಕೋಪ ಬಂದು ಅಲ್ಲಿ ಅವನ ಕಲ್ಲಿತ್ತು ಕಲ್ ತೆಗೆದು ರಪ್ ಅಂತ ಅವನು ಕೊಟ್ಟ ಕಲ್ಬಿತ್ತು ಅಲ್ಲಿ ಧಾರಾಕಾರ ರಕ್ತ ಅವನಿಗೆ ಇಷ್ಟಾದರೂ ಅವನಿಗೆ ಹೇ ಹೇನು ಗೊತ್ತಾಗ್ತಾ ಇಲ್ಲ ಅವನು ಆಮೇಲೆ ಇಷ್ಟು ಜನ ನೆರೆದ್ಬಿಟ್ಟರು ಯಾಕಂದ್ರೆ ಜನಕ್ಕೆ ಗೊತ್ತಿದೆ ಅವನ ಆ ಒಂದು ಆ ಭಕ್ತನ ಇದೇನು ಅಂತ ಯೋಗ್ಯತೆ ಏನು ಅಂತ ಜನಕ್ಕೆ ಗೊತ್ತಿದೆ ಎಲ್ಲ ಜನ ಎಲ್ಲ ನೆರೆದಬಿಟ್ಟು ಆ ಗಲಾಟೆಯಿಂದ ಎಷ್ಟು ಹೊತ್ತು ಆ ಭಗವಂತನ ಕೃಪೆಯಿಂದ ತಿರುಪಾನಾಡು ಅಡಿಗೆ ವಾಪಾಸ್ ಪ್ರಜ್ಞೆ ಮರಳಿ ಬಂತು ನೋಡ್ತಾರೆ ಏನೋ ಹರಿತಾ ಇದೆ ಓ ಆಮ್ ನೋಡ್ತಾರೆ ಇಲ್ಲಿ ಪೂಜಾರು ಬೈತಾ ಇದೆ ಓ ಇವ್ರಿಗೆನೋ ಅಪ್ಚಾರವಾಯಿತು ತೊಂದರೆ ಆಯಿತು ಅಂತೇಳಿ ಎದ್ದು ಓಡೋದು ತಿರುಪಾನಾಡು ಈ ಘಟನೆ ಇಲ್ಲೇ ಮುಗೀತಾ ಸರಿ ಇವ್ರು ನೀರು ತಂದರು ನೀರು ತಂದು ವಾಪಾಸ್ ದೇವಸ್ಥಾನಕ್ಕೆ ಹೋಗೋಕೆ ನೋಡ್ತಾರೆ ಬಿಡ್ತಾ ಇಲ್ಲ ದೇವಸ್ಥಾನದ ಬಾಗಿಲ ಒಳಗೆ ಪ್ರವೇಶ ಮಾಡಲಿಕ್ಕೆ ಲೋಕರಂಗರಿಗೆ ಆಗ್ತಾಯಿದೆ ಭಗವಂತ ಒಲ್ಲೆ ನೋ ನೋ ಎಂಟ್ರಿ ಗೆಟ್ ಆಫ್ಟ್ ಬಿಡೋದಿಲ್ಲ ಬಿಡದೇ ಇಲ್ಲ ಇವರಿಗೆ ಆದಷ್ಟೇ ಹಬ್ಬ ಏನಪ್ಪ ಇದು ಏನು ಹೀಗೆ ಏನು ಈ ಥರ ಮಾಡಿಬಿಟ್ಟಲ್ಲ ಏನು ಇದು ಅಂತ ಒಂದು ಸರಿ ಇಷ್ಟೊತ್ತಲ್ಲ ಆದಮೇಲೆ ಅಷ್ಟೊತ್ತಿಗೆ ಏನಾಗಿದೆ ಲಕ್ಷ್ಮಿ ಅವಳ ಕೃಪೆಯಿಂದ ವಾಪಸ್ ತಿರುಕುವಾರು ದೇವಸ್ಥಾನಕ್ಕೆ ಬರುವ ಹಾಗೆ ಅವಳೇನು ಮಾಡಿದಾಳೆ ಅವರಿಗೆ ರಾತ್ರಿ ಮಲ್ಕೊಂಡಿದ್ದಾರೆ ವಿಷ್ಣು ಆ ಶ್ರೀರಂಗ ರಂಗನಾಥ ಸ್ವಾಮಿ ಕನಸಿನಲ್ಲಿ ಆದೇಶ ಮಾಡ್ತಾ ಇದ್ದಾನೆ ಏನು ಎಲ್ಲಿಯ ತನಕ ನನ್ನ ಭಕ್ತನನ್ನ ನಿನ್ನ ತಲೆಯ ಮೇಲೆ ಎತ್ಕೊಂಡು ಈ ದೇವಸ್ಥಾನಕ್ಕೆ ಮೂರು ಸುತ್ತು ಬರುವುದಿಲ್ವೋ ಅಲ್ಲಿಯ ತನಕ ಅವನ ಕ್ಷಮಾಪಣೆಯನ್ನು ಕೇಳುವುದಿಲ್ವೋ ಅಲ್ಲಿಯ ತನಕ ನೀನು ಈ ದೇವಸ್ಥಾನದ ಒಳಗೆ ಕಾಲುವುದು ಬಿಡುವುದಿಲ್ಲ ಕಟ್ಟಾಜ್ಞೆ ಲೋಕೇಶ್ವರನ ಕಟ್ಟಾಜ್ಞೆ ಗರ್ಭಿಡಿಯಿಂದ ಎದ್ದು ಅಹೋರಾತ್ರಿ ಓಡಿ ಹೋಗಿ ಆ ತಿರುಪನ ಆಡುವಾರ ಮನೆ ಮುಂದೆ ಹೋಗ್ತಾರೆ ಅವು ಏನಾಯ್ತು ಅಂತ ಅವರಿಗೆ ಹೇಳ್ತಾರೆ ಆಗಿದ್ದೆಲ್ಲ ಹೇಳ್ತಾರೆ ಇವರಿಗೆ ನಾಚಿಕೆಯೋ ನಾಚಿಕೆ ಅಯ್ಯೋ ನನ್ನಂಥವ್ ಇವರು ತಲೆ ಮೇಲೆ ಎತ್ಕೊಂಡು ಹೋಗೋದಂದ್ರೆ ಏನು ಈ ತರ ಅಂತ ಹೇಳ್ಬಿಟ್ಟು ಅವರಿಗೆ ಅತ್ಯಂತ ಅವ್ರಿಗೆ ಅಲ್ಲಿ ಏನು ಆಗಿದ್ದು ಗೊತ್ತೇ ಆಗ್ತಾ ಇಲ್ಲ ಅಲ್ಲಿ ಇವರು ಅನು ಅವಮಾನ ಮಾಡಿದ್ದು ಗೊತ್ತಿಲ್ಲ ಕಲ್ಲಲು ಹೊಡೆದಿದ್ದು ಗೊತ್ತಿಲ್ಲ ಹ್ಮ ಎರಡೂ ಗೊತ್ತಿಲ್ಲ ಇದೇ ನಾವಾದ್ರೆ ನೋಡಿ ಯಾವ ದೃಷ್ಟಿ ಒಬ್ಬ ಭಕ್ತನ ದೃಷ್ಟಿ ಯಾವುದು ಸಾಮಾನ್ಯ ಮನುಷ್ಯನ ದೃಷ್ಟಿ ಯಾವುದು ಹಾಗಾದ್ರೆ ಎಲ್ಲಿ ತಿದ್ದೊಡ್ಬೇಕು ನಾವು ಭಕ್ತನಾಗಬೇಕಾದ್ರೆ ಎಲ್ಲಿ ತಿದ್ದೋಬೇಕು ಯಾವುದನ್ನು ಸಾಕ್ರಿಫೈಸ್ ಮಾಡಬೇಕು ಯಾವುದನ್ನು ತ್ಯಾಗ ಮಾಡಬೇಕು ಯಾವುದನ್ನು ಎಲ್ಲಿಗೆ ಅರ್ಪಿಸಬೇಕು ಯಾಕಂದ್ರೆ ಅವರ ಕರ್ಮಗಳು ಪ್ರತಿಯೊಂದು ಭಗವಂತನಿಗೆ ಅರ್ಪಿತವಾಗ್ತಾ ಇದೆ ಉಸಿರು ಕೂಡ ಭಗವಂತನಿಗೆ ಅರ್ಪಿತವಾಗ್ತಾ ಇದೆ ಪ್ರತಿಕ್ಷಣವು ಉಸಿರು ಬೇರೆ ಕರ್ಮಗಳು ಅದು ಹೇಳಬೇಕಾಗಿಲ್ಲ ಉಸಿರು ಹೇಳಿದ ಅದು ಅವರ ವೈಶಿಷ್ಟ್ಯ ಕೊನೆಗೆ ಅವನ ತಲೆ ಮೇಲೆ ಸುತ್ತಕೊಂಡು ಈ ದೇವಸ್ಥಾನವನ್ನು ಇಡೀ ಶ್ರೀರಂಗಂ ದೇವಸ್ಥಾನವನ್ನು ಮೂರು ಬಾರಿ ಪ್ರದಕ್ಷಿಣೆ ಮಾಡಿದ್ಮೇಲೆ ಸಾಷ್ಟಾಂಗ ಅವರಿಗೆ ಅವನು ಎರಗೆ ಬಿದ್ದು ಅವರ ಕ್ಷಮಾಪಣೆಯನ್ನು ಕೇಳಿಕೊಂಡ್ಮೇಲೆ ಆ ದೇವಸ್ಥಾನದ ದ್ವಾರ ತಂದಿಂತಾನೆ ಅವರಿಗೆ ತೆಕ್ಕ ಇದು ತೋರಿಸುತ್ತೆ ತಸ್ಮಿನ್ ತಜ್ಜನೇ ಭೇದ ಭಾವ ಆ ಭಗವಂತನಲ್ಲಿಯೂ ಭಗವಂತನ ಭಕ್ತರಲ್ಲಿಯೂ ಯಾವುದೇ ಭೇದರು ಇರುವುದಿಲ್ಲ ಅವರು ಹೊಡೆದ್ರೆ ಅವರಿಗೇನೋ ಅಪಚಾರವಾದ್ರೆ ಅವನಿಗೆ ಅಪಚಾರವಾಗ್ತಾ ಇದೆ ಹಾಗೆಯೇ ನಮ್ಗೆ ಇನ್ನೊಂದು ನಿದರ್ಶನ ಎಲ್ಲಿ ಬರುತ್ತೆ ಅಂತ ಹೇಳಿದ್ರೆ ಇನ್ನೊಬ್ಬ ಆಳ್ವಾರರ ಜೀವನದಲ್ಲೂ ಅದೇ ಗೊತ್ತಾಗುತ್ತೆ ತಿರುಮಲ ಸಹ್ಯ ಆಳ್ವಾರ ಈ ತಿರುಮಲಸೈ ಆಳುವವರು ಆ ಚೋಳನ ರಾಜ್ಯದಲ್ಲಿ ಇದ್ರು ಚೋಳನ ಅಥವಾ ಪಾಂಡ್ಯ ಪಾಂಡ್ಯ ರಾಜ್ಯ ರಾಜನ ಆಸ್ಥಾನದಲ್ಲಿ ಆ ಒಂದು ರಾಜ್ಯದಲ್ಲಿ ಇದ್ರು ಇವರೇನು ಮಾಡ್ತಾರೆ ಇವರು ಒಮ್ಮೆ ಅಂದರೆ ಯಾವಾಗಲೂ ಭಗವಂತನ ಸ್ಮರಣೆಯಲ್ಲಿ ಇರ್ತಾ ಇರಬೇಕಾದ್ರೆ ಇವರಿಗೆ ಶರೀರದ ಒಂದು ರಕ್ಷಣೆಯ ಬಗ್ಗೆ ಯಾವುದೇ ಒಂದು ಚಿಂತೆಯನ್ನು ಮಾಡುವುದಿಲ್ಲ ಆಗ ಇವರ ಶರೀರವನ್ನು ಯಾರ ರಕ್ಷಿಸೋದು ಯಾರ ರಕ್ಷಿಸಬೇಕಲ್ಲ ಆಗ ಅಲ್ಲೊಬ್ಳು ಆ ಊರಿನಲ್ಲಿ ಒಬ್ರು ಅಜ್ಜಿ ಇರ್ತಾರ ಆಕೆ ಪ್ರತಿನಿತ್ಯವೂ ಇವರಿಗೆ ಎಲ್ಲ ಆಹಾರವನ್ನ ಮಾಡಿಕೊಟ್ಟು ಇವರ ಸೇವೆಯನ್ನೆಲ್ಲ ಮಾಡ್ತಾ ಇರ್ತಾರೆ ಇವರಿಗೆ ಮೈ ಜ್ಞಾನ ಬಂದ ಮೇಲೆ ಆ ಸಮಾಧಿ ಸ್ಥಿತಿಯಿಂದ ಇಳಿದ ಮೇಲೆ ಗೊತ್ತಾಗುತ್ತೆ ಯಾರು ಇಷ್ಟು ದಿವಸಗೂ ನನ್ನ ಆರೈಕೆಯನ್ನು ಮಾಡ್ತಾ ಇದ್ರು ಅಂತ ತಕ್ಷಣ ಅವ್ರು ಕೇಳ್ತಾರೆ ನಿನಗೆ ಏನ್ ಬೇಕು ಕೇಳುವಂತ ಆಗ ಆಕೆ ಆ ವೃತ್ತೆ ಕೇಳ್ತಾರೆ ನನಗೆ ಯೌವ್ವನ ಬೇಕು ನಾನು ಯುವತಿ ಆಗಬೇಕು ಪುನಃ ಯುವತಿ ಆಗಬೇಕು ಆಗಲಿ ಯಾವಾಗ ಅವ್ರು ಆಗಲಿ ಅಂದ್ರೂ ತಕ್ಷಣ ಆಕೆಯ ರೂಪ ತಿಂಜ ಅತ್ಯಂತ ಸುಂದರ ಯುವತಿಯ ರೂಪವನ್ನ ಆಕೆ ತಾಳ್ಮೆ ಹೀಗೆ ಆ ಒಂದು ಯುವತಿ ಈ ರಾಜ್ಯವನ್ನ ಹೋಗ್ತಾ ಇರ್ಬಲ್ಸದ ನಿಮಿತ್ತ ಹೋಗ್ತಾ ಇರಬೇಕಾದ್ರೆ ಪಾಂಡ್ಯ ರಾಜನ ಭೇಟಿಯಾಯ್ತಾಳು ಅವ್ನು ಹೋಗ್ತಾ ಇರ್ಬೇಕು ಅವನು ನೋಡ್ತಾನೆ ಇಂತಹ ಸುಂದರವಾಗಿ ಯುವತಿಯನ್ನು ನನ್ನ ರಾಜ್ಯದಲ್ಲಿ ನೋಡ್ದೇ ಇಲ್ವದಾ ಅಂತ ಹೇಳಿ ಅವನೇನ್ ಮಾಡ್ತಾನೆ ಸರಿ ಅಂತ ಹೇಳಿ ಆಕೆಯನ್ನು ಕೇಳ್ತಾನೆ ನಾನು ನಿನ್ನ ವಿವಾಹವಾಗಬೇಕು ಅವಳು ಒಪ್ಕೊಡ್ತಾಳೆ ಇಬ್ಬರಿಗೂ ವಿವಾಹವಾಗುತ್ತೆ ಹೀಗೆ ಎಷ್ಟೋ ವರ್ಷ ಆಗುತ್ತೆ ಎಷ್ಟು ವರ್ಷ ಆದ್ರೂ ಇವ್ರಿಗೊಂದು ವಿಚಿತ್ರ ಈ ರಾಜನಿಗೆ ಏನು ಅಂದ್ರೆ ತಾನು ಮುಪ್ಪಿಗೆ ಕಾಲಿಡ್ತಾ ಇದ್ದೇನೆ ಆದ್ರೆ ಈ ಯುವತಿ ಇನ್ನೂ ಯುವತಿಯೇ ಆಗಿದ್ದಾಳಲ್ಲ ಏನಿದು ಅಂತ ಆಶ್ಚರ್ಯ ತಕ್ಷಣ ಅವನಿಗೆ ಸಂಶಯ ಉಂಟು ಹೇಳ್ತಾನೆ ನಿನ್ನ ಯೌವನ ರಹಸ್ಯ ಏನು ಏನು ನಿನ್ನ ರಹಸ್ಯ ಹಾಗ ಆಕೆ ಯುವತಿ ಆ ಸಂತರ ಕಥೆಯನ್ನು ಬರ್ತಾರೆ ತಕ್ಷಣ ಇವನಿಗೆ ನನಗೂ ಯೌವನವನ್ನು ಪಡ್ಕೊಳ್ಬೇಕು ಅಂತ ಆಸೆ ಆಯಿತು ನನಗೂ ಹೇಗಾದರೂ ಮಾಡಿ ನೋಡಿ ಕೈಯಲ್ಲಿ ಸ್ಪರ್ಶಮಣಿ ಇದೆ ನೀವೇನು ಕೇಳಬೇಕು ಮ್ಯಾಕ್ಸಿಮಮ್ ಅಡ್ವಾಂಟೇಜ್ ಏನು ಪಡಿಬೇಕು ಅದೊಂದು ಕೇಳಬೇಕು ಹೌದೌದು ಆದರೆ ನೀವೇನಾದರೂ ಕೇಳಿದ್ರೆ ನನಗೆ ಪೆನ್ಸಿಲ್ ಬೇಕು ರಬ್ಬರ್ ಬೇಕು ತಿನ್ನಕುಲ್ ಬೇಕು ಅಂದರೆ ಹೇಳು ಹಾಗೆ ಇಲ್ಲಿ ಆ ರಾಜ್ಯದಲ್ಲಿ ಅವನ ರಾಜ್ಯದಲ್ಲಿ ಭಗವಂತನ ಭಕ್ತ ಇದ್ದಾನೆ ಈಗ ಅವನು ಹೇಳಿದ್ರೆ ಸಾಕು ನೀನು ವೈಕುಂಠ ಹೋಗಲಿ ವೈಕುಂಠ ದರ್ಶನವಾಗುತ್ತೆ ನಿನಗೆ ಅಂತ ಸಿಕ್ಕುತ್ತೆ ಅವನು ಯಾಕೆ ಬಾಯಿ ಆಗುತ್ತೆ ತಸ್ಮಿನ್ ತಜ್ಜನೇ ಭೇದಭಾವ ಆದ್ರೆ ಇವ್ನು ಕೇಳಿದ್ದೇನು ಅದಕ್ಕೆ ಕೃಪಣ ಫಲಹೇತಃ ಅಂತ ಬೈತಾನೆ ಕೃಷ್ಣ ಭಗವದ್ಗೀತೆಯ ಯಾರು ಫಲವನ್ನೇ ಕಾರಣವಾಗಿ ಕೆಲಸವನ್ನ ಮಾಡ್ತಾರೆಯೋ ಧರ್ಮ ಧಾರ್ಮಿಕ ಕಾರ್ಯಗಳನ್ನು ಮಾಡ್ತಾರೆಯೋ ಅವರು ಕೃಪಣರು ಅತ್ಯಂತ ನೀಚ ಬುದ್ಧಿ ಉಳ್ಳವರು ಅಂತ ಬೈತಾನೆ ಇನ್ನು ಮೇಲಕ್ಕೆ ಹೋಗಿ ಇನ್ನು ಮೇಲಕ್ಕೆ ಹೋಗಿ ಯಾಕೆ ಇನ್ನೂ ಕೆಳಗೆ ಇದ್ದೀರಿ ಅಂತ ಬೈತಾನೆ ಹಾಗೆ ಆ ರಾಜ ಕೇಳ ಪೀಡಿಸ್ತಾ ಇದ್ದಾನೆ ಹೆಂಡತಿನೀಗ ಹೇಗಾದರೂ ಮಾಡಿ ನನಗೀಗ ಆ ಇವನ್ನ ನೀನು ಯಾರು ಇದು ಮಾಡಿದ್ರು ಅವನು ಮತ್ತೆ ಹಿಡಿದು ನೀನು ನನಗೆ ಯೌವನ ಕೊಡ್ತೀನಿ ನಾನು ನಿಂತರ ಆಗ್ಬೇಕು ಸರಿ ಅವಳೊಂದು ಉಪಾಯ ಹೇಳ್ತಾನೆ ಆಯ್ತು ನನ್ನ ಮೇಲೆ ಅವರ ಕೃಪೆ ಮುಗೀತು ನೀವೊಂದು ಕೆಲಸ ಮಾಡಿ ನಿಮ್ಮ ಆಸ್ಥಾನಕ್ಕೆ ಪ್ರತಿನಿತ್ಯವೂ ಅವರ ಗುರುವಿಗೋಸ್ಕರ ಭಿಕ್ಷೆಯನ್ನ ಎತ್ತಲಿಕ್ಕೆ ಆ ಸಂತರ ಶಿಷ್ಯ ಕನಿಕಣ್ಣನ್ ಅನ್ನುವಂಥ ಒಬ್ಬ ಶಿಷ್ಯ ಪ್ರತಿನಿತ್ಯವೂ ಬರ್ತಾ ಇದ್ದಾನೆ ಪ್ರತಿನಿತ್ಯವೂ ಬರ್ತಾ ಇದ್ದಾನೆ ಅವನ್ನು ಹಿಡ್ಕೊಂಡು ಅವನು ಗುರುವನ್ನ ಯಾಕೆ ಅಂತ ಹೇಳ್ಕೊಡ್ ಸರಿ ಮಾನ ದಿವಸ ಬಂದ ಬಂದಾಗ ರಾಜ ಹೇಳ್ತಾ ಇದ್ದಾನೆ ಎಲ್ಲ ಅವನಿಗೆಲ್ಲ ಮಾಡಿ ಮರ್ಯಾದೆಯನ್ನು ಕೊಟ್ಟು ನೀವು ಕೇಳ್ತಾ ಇದ್ದಾನೆ ದಯವಿಟ್ಟು ನಿಮ್ಮ ಗುರುಗಳು ಎಲ್ಲಿ ತಿಳಿಸಿ ನಿಮ್ ಗುರುಗಳನ್ನು ಕಾಣಬೇಕು ನಿಮ್ಮ ಗುರುಗಳನ್ನು ಒಂದು ಸ್ವಲ್ಪ ನನಗೆ ಇನ್ಫ್ಲೂಯೆನ್ಸ್ ಮಾಡುವ ಕೇಳಿ ನನಗೂ ನನ್ನ ಹೆಂಡತಿಯ ತರ ಯೌವ್ವನ ಬೇಕು ಅಂತ ಆಗ ನಮ್ಮ ಗುರುಗಳಿಗೆ ನಿಮ್ಮಿಂದ ಏನೂ ಆಗಬೇಕಾಗಿಲ್ಲ ನೀವು ಒಂದು ವೇಳೆ ಭಿಕ್ಷೆ ಕೊಡಲಿಲ್ಲ ಅಂದ್ರೂ ಪರವಾಗಿಲ್ಲ ನಾವು ಬೇರೆ ಕಡೆ ಹೋಗ್ತೇವೆ ಭಗವಂತ ಇದ್ದಾನೆ ರಂಜನಾಥ ಸ್ವಾಮಿ ಇದ್ದಾನೆ ಆದರೆ ನಿಮ್ ಗುರುಗಳು ಈ ನಮ್ಮ ಗುರುಗಳು ಈ ರೀತಿ ಆಸ್ಥಾನಕ್ಕೆ ಬರುವುದಿಲ್ಲ कृपया राजन कोप बानी राज्य राज नान प्रतियो नायू कल्ते अंतर्री निन्न गुर ऐन महान अगु इत हो पड़ता शरत ಸರಿ ಇನ್ನೇನು ಮಾಡೋದು ಅವ್ನಿಗೆ ಗೊತ್ತಿರುತ್ತೆ ನಾನು ಗುರು ಇಂಥದ್ದು ಕಲ್ಲ ಒಲಿಯೋದಿಲ್ಲ ಓಡ್ ಹೋಗ್ತಾನೆ ಗುರುಗಳತ್ರ ಗುರುಗಳೇ ನಾನು ಈ ಊರು ಬಿಡಬೇಕಾಗಿದೆ ಈಗ ಏನಪ್ಪಾ ಏನಾಯಿತು ನೋಡಿ ರಾಜ ಈ ಥರ ಹೇಳ್ತಾ ಇದ್ದಾನೆ ತಕ್ಷಣ ಅವ್ರು ಹೇಳ್ತಾರೆ ನೋಡೋ ನನಗೆ ಸೇವೆ ಮಾಡೋಕ್ಕಿರೋ ನೀನೊಬ್ಬನೇ ಈಗ ನನ್ನ ಅಚ್ಚುಮೆಚ್ಚಿನ ಶಿಷ್ಯ ನೀನೊಬ್ಬನೇ ನೀನೇನಾದ್ರೂ ಬಿಟ್ಟು ಹೋದರೆ ನಾನು ಇನ್ನಿಂದ ಓಡ್ ಬರ್ತೇನೆ ನಾನಿಲ್ಲಿ ಈ ಊರಲ್ಲಿ ಇರೋದಿಲ್ಲ ಸರಿ ಅವರು ಹೊರಟು ನೀವು ನಾನು ಹೋಗ್ತೇನೆ ಈಗ ಅವರು ಹೊರಟು ನಿಂತು ಊರನ್ನ ಸ್ವಲ್ಪ ಬಿಡಬೇಕು ಅಷ್ಟೊತ್ತಿಗೆ ಹಿಂದೆಯಿಂದ ರಂಗನಾಥ ಸ್ವಾಮಿ ಓಡ್ ಬರ್ತಾ ಇದ್ದಾನೆ ರಂಜನಾಥ ಸ್ವಾಮಿ ಓಡ್ ಬರ್ತಾ ಇದ್ದಾನೆ ನೋಡಯ್ಯ ನೀನು ಈ ಊರು ಬಿಟ್ಟರೆ ನಾನು ಈ ಊರು ಬಿಟ್ಬಿಟ್ಟೆ ನಾನು ಈ ಊರಲ್ಲಿರೋದಿಲ್ಲ ಅವನು ಬಿಟ್ಟ ಯಾವಾಗ ಅವನು ಹೀಗೆ ಬರ್ತಾ ಇದ್ದಾನೋ ಆ ಊರಲ್ಲಿರ್ತಕ್ಕಂತ ಎಲ್ಲ ದೇವತೆಗಳು ಅವನ್ ಹಿಂದೆ ಓಡಬಹುದು ಯಾಕೆ ಅವನ ಲೋಕನಾಥ ಎಲ್ಲ ದೇವತೆಗಳು ಅವನು ಹಿಂದೆ ಓಡ್ ಬರ್ತಾ ಇದ್ದಾರೆ ಇಡೀ ಆ ಊರೇ ಅಂಧಕಾರ ಕತ್ಲೆ ಅವರ ರಾಜನಿಗೆ ಭಯವಾಯಿತು ಓಹೋ ಮಹಾ ಅಭಿಶಪ್ನ ಇದು ಏನು ಅಂತೇಳಿ ವಿಚಾರಿಸಿದಾಗೆ ನೋಡಿ ಈ ರೀತಿ ನೀವು ಒಬ್ಬ ಶಂತರಿಗೆ ಅವಮಾನವನ್ನು ಮಾಡಿದ್ದೆ ಮೊದಲು ಹೋಗಿ ಅವರ ಕ್ಷಮಾಪಣೆ ಅಂತ ಕೇಳಿ ಅವರ ಕಾಲಿಗೆ ಬಿಡಿ ಅಂತ ಎಲ್ಲಿ ಅವರಾಗಲೇ ಹೋಗಿ ಅಲ್ಲಿ ಕಾವೇರಿ ನದಿ ತೀರದಲ್ಲಿ ಬೀಡುಬಿಟ್ಟಿದ್ದಾರೆ ಅಂತ ಗೊತ್ತಾಯ್ತು ಓಡದಾರಿಗೆ ತನ್ನ ಊರು ಬಿಟ್ಟು ಇನ್ನೊಂದು ಊರಿಗೆ ಹೋಗಿ ಅಲ್ಲಿ ಹೋಗಿ ಹೇಗವೋ ಮಾಡಿ ದಮ್ಮಯ್ಯ ದಕ್ಕಯ್ಯ ಅಂದು ಅವ್ರನ್ನು ಹೊಲ್ಸಿಕೊಂಡು ವಾಪಾಸು ಆ ಊರಿಗೆ ಬರುವ ಹಾಗೆ ನಮ್ಮ ಇಲ್ಲಿ ತೋರಿಸುತ್ತೆ ತಸ್ವಿನ್ ತಜ್ಜನೇ ಭೇದ ಭಾವ ಈ ಭೇದ ಎಲ್ಲಿ ತನಕ ಸೂಕ್ಷ್ಮವಾದ ಅಹಂಕಾರ ಇರುತ್ತೋ ಅಂದ್ರೆ ಎಂತ ಅಹಂಕಾರ ನಾನು ಭಗವಂತನ ಭಕ್ತ ಅನ್ನುವಂತಹ ಅಹಂಕಾರ ಅಲ್ಲಿ ಅಲ್ಲಿಯ ತನಕವೂ ಅಲ್ಲಿ ಭೇದ ಇದೆ ನೋಡಿ ಕೊಡಲಿ ಆದರೆ ಎಲ್ಲಿ ಆ ಭೇದವೂ ಅಳ್ತಿ ಹೋಗಿದ್ಯೋ ಆ ಭೇದವೂ ಅಳ್ತಿ ಹೋಗಿದ್ಯೋ ಮೊಟ್ಟ ಮೊದಲನೇದಾಗಿ ನಮಗೆ ಭೇದ ಮಾಡ್ತಕ್ಕಂಥದ್ದು ಈ ತಾಮಸಿಕ ಅಹಂಕಾರ ತಾಮಸಿಕ ಅಹಂಕಾರ ಭೇದ ನಮ್ಮಲ್ಲೆಲ್ಲ ಈ ತಾಮಸಿಕ ಅಹಂಕಾರ ನಮಗೂ ಭಗವಂತನಿಗೂ ಭೇದ ಮಾಡಿಲ್ಲ ಏನಿದ ತಾಮಸಿಕ ಅಹಂಕಾರ ನಾನು ದೇಹ ಅಂತ ಗಟ್ಟಿಯಾಗಿ ನಮಗೆ ಜ್ಞಾನ ಉಂಟಾಗಿದೆ ಗಟ್ಟಿಯಾದಂಥ ಸುಜ್ಞಾನ ನಾನು ದೇಹ ಅದು ಏಕೆ ಮಾಡಿದ್ರೂ ಬಿಟ್ಟು ಹೋಗೋದಿಲ್ಲ ಅಷ್ಟು ಗಟ್ಟಿಯಾಗಿದೆ ನಾಲ್ಕು ಕೊಟ್ಟು ದೇಹದ ಮೇಲೂ ಬಿಟ್ಟು ಹೋಗಲ್ಲ ಇದು ತಾಮಸ ಅಹಂಕಾರ ರಾಜಸ ಅಹಂಕಾರ ಬರ್ತಾ ಬರ್ತಾ ಅದು ಸೂಕ್ಷ್ಮವಾಗ್ತಾ ಹೋಗ್ತದೆ ಈ ಭಗವಂತನಿಗೂ ನಮಗೂ ಇರ್ತಕ್ಕಂತ ಏನೋ ಒಂದು ಸಂಬಂಧವನ್ನು ನಾವು ಬೆಳೆಸ್ಕೊಳ್ತೀವಲ್ಲ ಆಗ ರಾಜಸ ಅಹಂಕಾರ ಇರುತ್ತೆ ಯಶೋಧೆಗೆ ಶ್ರೀಕೃಷ್ಣನ ಮೇಲೆ ಯಾವುದೋ ಒಂದು ಅಧಿಕಾರ ಚಲಾಯಿಸ್ತಾ ಇದ್ದಾಳಲ್ಲ ಅವರು ಆ ಅಧಿಕಾರ ಚಲಾಯಿಸ್ಬೇಕಾದ್ರೂ ಒಂದು ಆ ರಾಜಸಿಕತೆ ಇರಲೇಬೇಕು ಆ ಅರ್ಜುನಿಗೆ ಕೃಷ್ಣನ ಮೇಲೆ ಯಾವುದೋ ಒಂದು ಸಖ ಅನ್ನುವಂತ ಒಂದು ಅಧಿಕಾರವನ್ನು ಚಲಾಯಿಸ್ತಾ ಇದ್ದಲ್ಲ ಒಂದು ರಾಜತಿಕ ಒಂದು ಸೋಂಕಿಯಲ್ಲೇ ಇದು ಇಲ್ಲದೆ ಹೋದ್ರೆ ಆ ಒಂದು ಇದು ಬರುವುದಿಲ್ಲ ಆದ್ರೆ ಇಲ್ಲಿ ಎಲ್ಲ ಅಳ್ಕೆ ಹೋಗ ಅಲ್ಲಿ ಏನು ಇಲ್ವೇ ಇಲ್ಲ ನೀನೊಬ್ಬನೇ ನಾನು ಇಲ್ಲ ಆಗ ಸಂಪೂರ್ಣವಾಗಿ ಅಲ್ಲಿ ಆ ಶಕ್ತಿ ಆ ಒಂದು ವ್ಯಕ್ತಿಯಲ್ಲಿ ಸಂಪೂರ್ಣವಾಗಿ ಅಭಿವ್ಯಕ್ತವಾಗುತ್ತೆ ಈ शिव भक्तरली नायन विरल शैव भक्त महाशिव भक्त अरवत्क अथवा अरवर्बात महाशिव भक्त मटूल शिवभक्तर पूजे निवपूज ಶಿವಭಕ್ತರ ಪೂಜೆಯನ್ನು ಮೊದಲು ಮಾಡೋದು ನಂತರ ಶಿವನ್ ಪೂಜೆಯನ್ನು ಮಾಡ್ತಾ ಇದ್ದರು ಶಿವಭಕ್ತರು ಶಿವನಿಗಿಂತಲೂ ಹೆಚ್ಚು ಅನ್ನುವಂತಹ ಒಂದು ಭಾವ ಆರೋಪಿಸಿಕೊಂಡು ಇದೇ ರೀತಿ ಅವರು ಇರಬೇಕಾದ್ರೆ ಒಮ್ಮೆ ಅವರಿರ್ತಕ್ಕಂತಹ ಊರಿನ ಆ ದೇವಸ್ಥಾನದಲ್ಲಿ ಏನಾಯಿತು ಅಲ್ಲಿ ಸುಂದರ ಮೂರ್ತಿ ನಾಯಿನಾರು ಬಂದರು ಸುಂದರ ಮೂರ್ತಿ ನಾಯಿನಾರು ನಿಮಗೆಲ್ಲ ಗೊತ್ತಿರಬೇಕು ಶಿವನೇ ಸುಂದರ ಮೂರ್ತಿ ನಾಯಿನಾರರಿಗೆ ಇಬ್ರು ಪತ್ನಿಯರ ಗಟ್ಟು ಹಾಕಿದ್ರು ಸುಂದರಮೂರ್ತಿ ನಾಯನಾರರು ಅವ್ರ ಆಕ್ಚುಲಿ ಅವತಾರ ಪುರುಷರು ಏನೋ ಆ ಕೈಲಾಸದಲ್ಲಿ ಏನೋ ಒಂದು ಅಪಚಾರ ಆಗಿತ್ತು ಅಪಚಾರ ಆದಾಗ ಅದಕ್ಕೋಸ್ಕರ ಅವರಿಗೂ ಪಾರ್ವತಿಯರ ಇಬ್ಬರು ಸಖಿಯರಿಗೂ ಶಾಪ ಬಂದು ಅವರು ಇಲ್ಲಿ ಜನ್ಮ ತೊಳೆಯುವಂತಾಯ್ತು ನಂತರ ಆ ಇಬ್ಬರು ಸಖಿಯರಿಗೂ ಸುಂದರಮೂರ್ತಿ ನಾಯನಿಗೂ ಇಲ್ಲಿ ಮದುವೆ ಆಗಬೇಕು ಅಂತ ಇರುತ್ತೆ ವಿವಾಹವಾಗಬೇಕು ಅಂತಿರುತ್ತೆ ಆದರೆ ಎಂತಹ ವೈಚಿತ್ರ್ಯ ಅಂದರೆ ಆ ವಿವಾಹಕ್ಕೆ ದೂತ ಯಾರು ಅಂದರೆ ಶಿವ ಏಜೆಂಟ್ ಜ್ಯೋತಿಷಿಗಳು ಸೇರಿಸೋದು ಗಂಡು ಹೆಣ್ಣನ್ನು ಸೇರಿಸೋದು ಶಿವ ಅಷ್ಟು ಪ್ರೀತಿ ಶಿವನಿಗೆ ಆ ಭಕ್ತನ ಮೇಲೆ ತಾನೇ ಓಡ್ ಬಂದ ಅವನು ಮೊಟ್ಟ ಮೊದಲು ಮೊದಲನೇದಾಗ ಏನ್ ಅಂದ್ರೆ ಅವ್ರು ಯಾವಾಗ ವಿವಾಹ ಕೂತಿದ್ರೋ ಆವಾಗ ಏನ್ ಮಾಡ್ದ ಹೇಳ್ಕೊಂಡು ಬಂದ ವಾಪಸ್ ಒಬ್ಬ ಒಬ್ಬ ಬ್ರಾಹ್ಮಣನ ವೇಷ ಹಾಕ್ಕೊಂಡು ಮುದುಕ ಒಂದು ಕೈಯಲ್ಲಿ ವಾರೆಂಟ್ ಇಟ್ಕೊಂಡು ಬಂದಿದ್ದಾನು ಮದುವೆ ಮಟ್ಟಕ್ಕೆ ತಾಳಿ ಕಟ್ಟಬೇಕು ಸುಂದರಮೂರ್ತಿ ನಾಯಿನಾರು ಬೇರೆ ಯಾರೋ ಹೆಣ್ಣಿಗೆ ಅಂದರೆ ಈ ಇಬ್ಬರು ಸುಖಿ ಇರಲ್ಲ ಬೇರೆ ಯಾರು ಹೆಣ್ಣಿಗೆ ತಾಳಿ ಕಟ್ಟಬೇಕು ತಕ್ಷಣ ಗರ್ಜಿಸ್ತಾ ಇದ್ದ ಆ ಒಬ್ಬ ಯಾರಲ್ಲಿ ಈ ವಿವಾಹ ಹೇಗೆ ನಡೆಯುತ್ತೆ ನಡೀಕೂಡ್ದು ಈ ವರ ನನ್ನ ಜೀತದ ಹಾಳು ನನ್ನ ಪರ್ಮಿಷನ್ ಇಲ್ಲದೆ ಅವನು ಹೇಗೆ ವಿವಾಹವಾಗ್ತಾನೆ ನಾನು ನೋಡ್ತೇನೆ ದೊಡ್ಡ ಕೋಲಾಹಲ ಇದೆ ಕೊಟ್ಟು ಹೇಗೆ ಜೀತ ಯಾರು ಕೊಟ್ಟೆ ಇಲ್ವಲ್ಲ ಇವನಿಗೆ ಬರ್ಕೊಟ್ಟೆ ಇಲ್ವಲ್ಲ ಇದು ಇಲ್ಲ ಬರ್ಕೊಟ್ಟಿದ್ದಾರೆ ನನ್ನ ಅಜ್ಜ ನಂತರ ನನ್ನ ಅಪ್ಪ ಆಮೇಲೆ ನಾನು ಇಟ್ಕೊಂಡಿದ್ದೀನಿ ನೋಡಿ ಅಂತ ಈ ಸುಂದರ ಮೂರ್ತಿ ನಾಯಿನಾರು ನಿನಗೆ ಸೇರಿದವನು ಅವನು ಯಾವಾಗ ಏನು ಹೇಳಿದಂತೆ ಕೇಳಬೇಕು ಅಂತ ಶಿವ ಸೈನ್ ಮಾಡಿದ ಸರಿ ಇನ್ನೇನಾಯಿತು ಎಲ್ರೂ ಒಪ್ಪಿದ್ರು ಓ ಅದು ಪ್ರೂಫ್ ಇದೆಯಲ್ಲ ಏನು ಮಾಡು ಆಯಿತು ಮದುವೆ ನಿಂತೋಯ್ತು ಕಡ್ದೋಯ್ತು ನರಿ ಈ ರೀತಿ ಸಂಸಾರಕ್ಕೆ ಬಿಡಬೇಡ ಅಂತ ಅವನು ಹಿಡ್ಕೊಂಡು ಹೋದ ನಂತರವರು ಗೊತ್ತಾಯ್ತೀನ ಯಾರು ಅಂತ ಅವ್ನು ಹಿಡ್ಕೊಂಡು ದೂರ ಏನೋ ಹೋದ ಅವನಿಲ್ಲ ಆಮೇಲೆ ದೇವಸ್ಥಾನದಲ್ಲಿ ಮಾಯ ಆಡೋದು ಸರಿ ಅಂಥೇಳಿ ಇವರಿಗೆ ಆಮೇಲೆ ಆ ಪೂರ್ವಜನ ಸಂಸ್ಕಾರ ಇತ್ತದ ಕೈಲಾಸದಲ್ಲಿ ಇದ್ದಂಥ ಸಂಸ್ಕಾರ ಆ ಸಂಸ್ಕಾರದಿಂದ ಆ ಇಬ್ಬರು ಯುವತಿಯರ ಮೇಲೆ ವಿವಾಹವಾಗಬೇಕು ಅಂತ ಹೇಳಿ ಪ್ರೇರಣೆ ಏನು ಮಾಡೋದು ಒಪ್ಪುವುದಿಲ್ಲ ಆ ಹೆಣ್ಣಿನ ಕಡೆಯವರು ಹೆಣ್ಣಿನ ಕಡೆಯವರು ಇವನು ನೋಡಿ ಒಪ್ಪುವುದಿಲ್ಲ ಸರಿ ಏನು ಮಾಡೋದು ಇವನು ಶಿವನಿಗೆ ಹೇಳ್ತಾನೆ ನೋಡಪ್ಪ ನೀನೇನೋ ಮಾಡಬೇಕು ಅಂತ ಶಿವ ರಾತ್ರೋ ರಾತ್ರಿ ಹೋಗ್ತಾನೆ ರಾತ್ರೋ ರಾತ್ರಿ ಹೋಗಿ ಬಾಗಲು ಕಟ್ಟಿ ಅವ್ರ ಮನಸ್ಸಿನ ನೋಡು ನಿನ್ನ ಅವನು ನನ್ನ ಭಕ್ತ ಮದುವೆ ಆಗ್ಬೇಕಂತೇಳಿ ದಯವಿಟ್ಟು ಒಪ್ಸೋ ನಿನ್ನ ತಂದೆ ತಾಯಿ ಹೀಗೆ ಅಂತಹ ಭಕ್ತ ಯಾರೋ ಸುಂದ್ರಮೂರ್ತಿನ ಶಿವನೇ ಯಾರಿಗೆ ದಾಸನಾಗಿ ಇದ್ನೋ ಆ ಪ್ರೀತಿಯಿಂದ ಆ ಪ್ರೇಮಕ್ಕೆ ಕಟ್ಟಿಬಿದ್ದು ಅಂತಹ ಭಕ್ತರು ಸುಂದರ ಮೂರ್ತಿನಾಯ್ ಅವ್ರೇನ್ ಮಾಡ್ತಾರೆ ಒಂದಿತ ಇಲ್ಲಿ ಚಂದ್ರು ಅನ್ನುವಂತಹ ಊರು ಅಲ್ಲಿಗೆ ಆ ದೇವ ಶಿವ ದೇವಾಲಯಕ್ಕೆ ಒಳಗೆ ಸೈಟ್ ಒಳಗಡೆ ಹೋಗ್ತಾರೆ ಹೋಗಿ ಶಿವನ ಪ್ರಾರ್ಥನೆಯನ್ನು ಶುರು ಮಾಡ್ತಾರೆ ಅವರು ಈ ಪಡಿಗಳಿ ಎಲ್ಲ ಹೇಳ್ತಾ ಶಿವನ ಮೇಲೆ ಹಾಡನ್ನು ಹೇಳ್ತಾ ಅಲ್ಲಿ ಶುರು ಮಾಡ್ತಾರೆ ಇಲ್ಲಿ ಇದನ್ನ ನೋಡ್ತಾ ಇರ್ತಾರೆ ಹೊರಗಡೆ ಶಿವನ ಭಕ್ತರ ಸೇವೆಯನ್ನು ಮಾಡ್ತಾ ಇದ್ದಂಥ ಇವರು ವಿರಲ್ನಿಂದ ನಾಯನ ನೋಡ್ತಾರೆ ಇವನ್ಯಾವನು ದುರುಡ ಸೀದ ಒಳಗಡೆ ಹೋಗ್ತಾ ಇದ್ದಾನಲ್ಲ ಹೊರಗಡೆ ಶಿವಭಕ್ತರಿದ್ದಾರೆ ಅವರಿಗೆ ಉಪಚಾರ ಮಾಡಿದ್ರೆ ಒಳಗಡೆ ಹೋಗ್ತಾ ಇದ್ದಾನಲ್ಲ ಅಂತೇಳಿ ಕೋಪ ಹತ್ತಿತು ತಕ್ಷಣ ಗರ್ಜಿಸ್ತಾರೆ ವಿರಲ್ ಬಂದ ಯಾರು ಈ ಶಿವಭಕ್ತರನ್ನು ಕಡೆಗಣಿಸಿ ಒಳಗಡೆ ಹೋದರೋ ಅವನನ್ನು ನಾನು ಈ ಶಿವಭಕ್ತರ ಸನ್ನಿಧಿಯಿಂದ ಉಚ್ಚಾಟನೆ ಮಾಡ್ತೇನೆ ಅವರನ್ನ ಬಹಿಷ್ಕಾರ ಮಾಡ್ತೇನೆ ಅಂತ ಇನ್ನೂ ಕೋಪ ಹೋಗ್ತವ್ರಿಗೆ ಎಲ್ಲ ಬಿಟ್ಟು ಇಂತಹ ದುರುಳನ ದುರುಳನ ಸೇವೆಯನ್ನ ಅಲ್ಲಿ ಪಡಿತಾ ಇದ್ದಾನಲ್ಲ ಶಿವ ಅವನ ಮೇಲೆ ಕೋಪ ಬಂತಿವ್ರಿಗೆ ಶಿವಭಕ್ತರನ್ನು ಕಡೆಗಣಿಸಿ ನೀನು ಇವನು ಮಾಡಿದ್ದೆ ಸರಿ ಅಂತ ಯಾವಾಗ ನೀನು ಹೇಳ್ತಾ ಇದ್ದೋ ನಿನ್ನನ್ನು ಕೂಡ ಶಿವಭಕ್ತರ ಒಂದು ಸಾನ್ನಿಧ್ಯ ಇಂದ ಹಾಕ್ತೇನೆ ಅಂತ ಹೇಳಿ ಶಿವ ಶಿವನ ಮೇಲೆಯೂ ಬಹಿಷ್ಕಾರ ಹಾಕುವಂತಹ ಒಂದು ಆ ಪ್ರೀತಿ ಆ ಪ್ರೀತಿಗೆ ಎಲ್ಲವೂ ಸಾಧ್ಯವಿಲ್ಲ ಪುರಂದ್ರದಾಸರು ಆ ಪುರ ಆ ಪುರಂಧ್ರ ವಿಟಲ್ ಎಷ್ಟು ಬೈದಿಲ್ಲ ಅವರು ಯಾಕೆ ಅಂದರೆ ಆ ಸಹಜ ಬಂದ್ಬಿಡುತ್ತವೆ ಅದು ಗೊತ್ತಾಗ್ಬಿಡುತ್ತವೆ ಯಾವಾಗ ಪ್ರೇಮದಿಂದ ಪ್ರೀತಿಯಿಂದ ಬೈತೇವೆಯೋ ಅಥವಾ ದ್ವೇಷ ಇಟ್ಕೊಂಡು ಬೈತೇವಿಯೋ ಅದು ಗೊತ್ತಾಗ್ಬಿಡುತ್ತೆ ಎದುರ ಪಾರ್ಟಿಯವರಿಗೆ ಗೊತ್ತಾಗ್ಬಿಡುತ್ತೆ ಯಾವ ರೀತಿ ಅವರು ಸ್ಪಂದಿಸ್ತಾ ಅಂತ ಹಾಗೆ ಇಲ್ಲಿ ಹೇಳಿದಾಗ ಶಿವನಿಗೆ ತುಂಬಾ ಖುಷಿಯಾಗತ್ತೆ ತಕ್ಷಣ ಇವ್ರಿಗೂ ಸುಂದರಮೂರ್ತಿ ನಾಯರಿಗೆ ತಮ್ಮ ತಪ್ಪು ಗೊತ್ತಾಗುತ್ತೆ ಓಡಿ ಬಂದು ಅಲ್ಲಿ ಶಿವಭಕ್ತರ ಮುಂದೆ ಅಡ್ಡ ಬಿದ್ದು ಇವರ ಮೇಲೆ ವೀರನ್ ಮೇಲೆ ಪಡಿಗಳನ್ನ ಒಂದು ರಚನೆ ಮಾಡಿ ಅಲ್ಲೇ ಹಾಕ್ತಾರೆ ಅದನ್ನು ಕೂಡ ಆ ಇದರಲ್ಲಿ ಸೇರಿಸಿದ್ದಾರೆ ನಂತರ ಶಿವನು ಅಲ್ಲೂ ಪ್ರತ್ಯಕ್ಷ ಆಗಿ ಅವರಿಬ್ಬರನ್ನು ಹರಿಸ್ತಾನೆ ಅಂತ ಹೇಳಿ ಬರುತ್ತೆ ಇದು ಯಾಕೆ ಅಂದ್ರೆ ಅಲ್ಲಿ ನಮಗೆ ತೋರಿಸ್ತಾರೆ ಭಕ್ತರು ಹೆಜ್ಜೆ ಹೆಜ್ಜೆಗೂ ತೋರಿಸ್ತಾರೆ ತಸ್ಮಿನ್ ತಜ್ಜನೇ ಭೇದ ಭಾವ ಆದ್ದರಿಂದ ಮಾತ್ರ ಈ ತಂತ್ರಲ್ಲಿ ಯಾವಾಗ ನಾವು ಹೋಗಿ ನಮ್ಮನ್ನ ಸಮರ್ಪಿಸಿಕೊಂಡು ಬಿಡ್ತೇವಿಯೋ ಆಗ ಅವರು ಅಲ್ಲಿರ್ತಕ್ಕಂತಹ ಭಗವಂತನ ದರ್ಶನವನ್ನು ನಮಗೆ ಮಾಡುತ್ತಾರೆ ಅನ್ನೋದು ಈ ಸೂತ್ರದ ತಾತ್ಪರ್ಯ ಅದಕ್ಕೆ ಪೂರಕವಾಗಿ ಜಗನ್ನಾಥದಾಸರ ಒಂದು ಸಣ್ಣ ಪದ್ಯವನ್ನ ಹೇಳಿಬಿಟ್ಟು ಹರಿಕಥಾಮೃತ ಸಾರ ಅಂತ ಹೇಳಿ ಬರ್ತಿದ್ದಾರೆ ಆ ಪದ್ಯವನ್ನು ಹೇಳಿ ಈ ತರಗತಿಯನ್ನು ಮುಗಿಸ್ತೇನೆ ಇದನ್ನ ಪುರಂದರದಾಸರು ಕೂಡ ಇನ್ನೊಂದು ಛಾಯೆಯಲ್ಲಿ ಬರೆದಿದ್ದಾರೆ ಆದರೆ ಇಷ್ಟು ಡೀಟೇಲ್ ಆಗಿಲ್ಲ ಹರಿ ಸಾರ ಅನ್ನುವಂಥ ಒಂದು ಗ್ರಂಥದಲ್ಲಿ ಜಗನ್ನಾಥದಾಸರು ಹಾಡ್ತಾರೆ ಮಲಗಿ ಪರಮಾನಂದದಿ ಪಾಡಲು ಕುಳಿತು ಕೇಳುವ ಮಲಗಿ ಯಾರು ಭೀಷ್ಮ ಮಲಗಿ ಪರಮಾನಂದದಿ ಪಾಡಲು ಕುಳಿತು ಕೇಳುವ ಕೃಷ್ಣ ಕುಳಿತುಕೊಂಡು ಕೇಳ್ದ ಆಹಾ ನನ್ನ ಎಷ್ಟು ಚೆನ್ನಾಗಿ ನನ್ನ ಮೈಮೆಯನ್ನು ಹಾಡ್ತಾ ಇದ್ದಾನಲ್ಲ ಅವ್ನಿಗೆ ಆಗ್ತಾ ಇಲ್ಲ ಕೆರಸೈಯಲ್ಲೇ ಬಿದ್ಕೊಂಡಿದ್ದಾನು ಕಾಯೋ ಇದರಿಂದ ಮೈಯಲ್ಲೆಲ್ಲ ತೂತು ತೂತು ಅವನ ಮೈಯಲ್ಲಿ ಯಾವುದು ಸಂಪೂರ್ಣವಾದಂತಹ ಒಂದು ಅವಯವವೇ ಇಲ್ಲ ಎಲ್ಲ ಜರಳಿ ತರ ಆಗ್ತಿದೆ ಶರೀಯರ ಅರ್ಜುನನ ಬಾಣಕ್ಕೆ ಅಂತಹ ಅವಸ್ಥೆಯಲ್ಲಿ ಬಿದ್ಕೊಂಡ್ಬಿಟ್ಟು ಮಲಗಿ ಪರಮಾನಂದದಿ ಪಾಡಲು ಕುಳಿತು ಕೇಳುವ ಕುಳಿತು ಪಾಡಲು ನಿಲ್ಲುವ ಕುಂಡಲೀಕ ಉಂಡುಲೀಕ ಅವನಿಗೆ ಸ್ಫೂರ್ತಿಲ್ಲ ತನ್ನ ತಂದ ತಾಯಿಯರ ಸೇವೆ ಮಾಡ್ತಾ ಇದ್ದೆ ಈ ಅಮ್ಮ ಮುಲ್ಕೊಂಡಿದ್ದಾಳೆ ಈ ಅಪ್ಪ ಮುರ್ಕೊಂಡಿದ್ದಾನೆ ಆ ಮಾತೃದೇವೋ ಭವ ಪಿತೃದೇವೋ ಭವ ಅಲ್ಲಿ ಕುಂಡಲೀಕ ಕಾಯ್ತಾ ಇದ್ದಾನೆ ಅಣ್ಣ ನನ್ನ ಸೇವೆ ಯಾವಾಗ ಮಾಡ್ತೀಯೋ ಅಂತ ಇವನು ಕುರ್ಸೋತ್ತಿಲ್ಲ ತಯಾರು ಅಂತ ಹೇಳಿ ಅವನು ಇಟ್ಟಿಗೆ ಹಿಂಗೆ ಎದ್ದ ಅದ್ರ ಮೇಲೆ ನಿಂತಿರೋ ಭಕ್ತಿನ ಕುಳಿತು ಪಾಡಲು ನಿಲ್ಲುವ ಪರ್ಮನೆಂಟ್ ಆಗಿ ನಿಂತುಬಿಟ್ಟ ಈಗಲೂ ನಿಂತಿದ್ದಾನ ನೋಡಿ ಅವನು ನಿಲ್ತಿರೋದು ಈ ಭಕ್ತರ ಚಮತ್ಕಾರ ಅದು ಧ್ರುವ ಪ್ರಹ್ಲಾದ ನಾರದರ ಉಪದೇಶದಂತೆ ಒಂಟಿ ಕಾಲದಲ್ಲಿ ನಿಂತುಕೊಂಡು ಘೋರವಾಗಿ ಆ ಒಂದು ಮೃದು ಸ್ವಭಾವದ ಕೋಮಲ ಸ್ವಭಾವದ ಶರೀರ ಇರ್ತಕ್ಕಂತಹ ಬಾಲಕ ವರ್ಷಗಟ್ಟಲೆ ತಪಸ್ಸು ಮಾಡ್ತಾ ಇರುವಾಗ ಅವನು ನಲದಾಡ್ಕೊಂಡು ನಲ್ದಾಡ್ಕೊಂಡು ಬರ್ತಾ ಇದ್ದಾನೆ ಯಾರು ಭಗವಂತ ನಲಿದರೆ ಒಲಿವೆ ನಿಮಗೆಂಬ ನಾರದ ಅವನು ಯಾವಾಗಲೂ ಸುಮ್ಮನೆ ಕೂತ್ಕೊಳಕಾಗೋದೇ ಇಲ್ಲ ಅವನ ಅವನು ಹಾಡ್ತಾ ಇದ್ರೆ ಅವ್ನು ಡ್ಯಾನ್ಸ್ ಮಾಡ್ತಾನೇ ಇರಬೇಕು ಅಂತ ಲೆಕ್ಕ ನಾರದರು ಯಾಕೆಂದ್ರೆ ಅಷ್ಟು ಆನಂದ ಆ ಆನಂದ ಬೇರೆ ಎಲ್ಲಿ ಸಿಗುತ್ತೆ ಭಗವಂತನ ನಾಮದಲ್ಲಿ ಇರ್ತಕ್ಕಂಥ ಆನಂದ ಭಗವಂತನ ಚಿಂತನೆಯಲ್ಲಿ ಇರ್ತಕ್ಕಂಥ ಆನಂದ ಆ ಈ ರೀತಿ ಮಾಡ್ತಿರುತ್ತೆ ನಲಿದರೆ ಒಲಿವೆ ನಿಮಗೆಂಬ ಸುದರಿ ತನ್ನವರನು ಅರಗಡಿಗೆ ಬಿಟ್ಟನು ತನ್ನವರನು ತನ್ನ ಭಕ್ತರನ್ನು ಭಗವದ್ ಭಕ್ತರನ್ನು ಮಹತ್ ಸಾಧುಗಳನ್ನು ಸಂತರನ್ನು ಅರಗಳಿಗೆ ಬಿಟ್ಟನು ರಮಾಧವನ ರಮಾ ಅಂದರೆ ಲಕ್ಷ್ಮಿ ಧವ ಅಂದ್ರೆ ಪತಿ ಅಥವಾ ಪ್ರಿಯ ಯಾರು ಲಕ್ಷ್ಮಿಗೆ ಪ್ರಿಯರೋ ಲಕ್ಷ್ಮಿಯ ಪತಿಯೋ ಅವನೇ ವಿಷ್ಣು ಹರಿ ರಮಾಧವನ ಮೊಲಿಸಲರಿಯದೆ ಪಾಮರರು ಪ್ರಾಪಂಚಿಕರು ಬಳಲುವರು ಭವದೊಳಗೆ ಎಷ್ಟು ಸುಲಭ ಎಷ್ಟು ಸುಲಭ ಅಂತ ಅದು ಈ ಟೆಕ್ನಿಕ್ ಎಲ್ಲ ಈ ಸಾಧುಸಂತರಿಗೆ ಗೊತ್ತಿದೆ ಮಹತ್ರಿಗೆ ಗೊತ್ತಿದೆ ಆದ್ರಿಂದ ಅವರನ್ನ ಹೋಗಿ ತಿಳ್ಕೊಳ್ಬೇಕು ಹೇಗೆ ಹೇಗೆ ಆ ಟೆಕ್ನಿಕ್ ಏನು ಅಂತ ಅವ್ರು ಹೇಳಿಕೊಡ್ತಾರೆ ಅದನ್ನೇ ಈ ನಲವತ್ತೊಂದನೇ ಸೂತ್ರದಲ್ಲಿ ತಾತ್ಪರ್ಯವಾಗಿ ನಾರರು ಹೇಳಿದ್ದಾರೆ ಮುಂದಿನ ಸೂತ್ರದಲ್ಲಿ ಅದನ್ನೇ ಒತ್ತು ಹೇಳಿ ಹೇಳ್ತಾರೆ ಸದೆಯವ ಸಾಧ್ಯತಾ ತದೆಯವ ಸಾಧ್ಯತಾ ಅಂತ ಅದನ್ನ ಮುಂದಿನ ತರಗತಿಯಲ್ಲಿ ಓರ್ಣಮದೂರ್ಣಮಿದ ಪೂರ್ಣಾತ್ ಪೂರ್ಣ ಮುದಚೆ ಪೂರ್ಣಸ್ಪೂರ್ಣಮೂರ್ಣಮೇವಿಷ್ಯತೆ ಶಾಂತಿಶಾಂತಿ ಹರಿ ಓ ತತ್ೀಕೃಷ್ಣಾರ್ಪಣಮಸ್ತು